ಹ್ಮ್ mm -hmm. ುತ ಕಂಸಚಾಣೂರಮರ್ದನ ದೇವೀ ಪರಮೇಗುರು ವ್ಯಾ ವಸಿಷ್ಠನ ಶಕ್ತಿ ಪೌತ್ರಮಕಲ್ಮಷ ಪರಾಶರಾತ್ಮಜ ವಂದೇ ಶುಕೋ ಪಾಕ್ಷಾ ಪ್ರತಿಬೋಧಿ ಭಗವತ ನಾರಾಯಣಿನ ಸ್ವಸ ಗ್ರಿ ಪುರಮುನಿ ಮಧ್ಯೆ ಮಹಾಭಾರತ ಅದ್ವೈತೃತವರ್ಷಿಣೀ ಭಗವತಿ ಅಷ್ಟಾಶಾಧ್ಯಾ ಅನುಸನ್ನ ಭಗವದ್ಗೀತೆ ಇಂದೆ ನೋಡಿದ್ವು ಯಾವ ರೀತಿಯಲ್ಲಿ ಕರ್ಮವನ್ನ ಆಚರಿಸಿದ್ರೆ ಕರ್ಮದಿಂದ ಬಿಡುಗಡೆಯನ್ನ ಮನುಷ್ಯ ಕೊಂದಬಹುದು ಅಂತ ಅಂದ್ರೆ ಈ ಗೀತೆ ಎನ್ನುವಂತಹ ಅಧ್ಯಾತ್ಮ ಶಾಸ್ತ್ರದಲ್ಲಿ ಕರ್ಮದಿಂದ ಬಿಡುಗಡೆಗೆ ಗುರಿ ಯಾಕೆ ಅಂತ ಹೇಳಿದ್ರೆ ಕರ್ಮದ ಹಿಂದೆ ಇರ್ತಕ್ಕಂತಹ ಕಾರಣ ಕಾಮ ಆ ಕಾಮಕ್ಕೆ ಕಾರಣ ಅವಿದ್ಯ ಹೀಗೆ ಒಂದಕ್ಕೊಂದು ಅವು ಕೊಂಡಿಯಂತೆ ಆದ್ದರಿಂದ ಎಲ್ಲಿ ಎಲ್ಲಿ ಕರ್ಮ ನಡೀತಾ ಇದೆಯೋ ಯಾಂತ್ರಿಕವಾಗಿ ಆ ಎಲ್ಲ ಯಾಂತ್ರಿಕದ ಕರ್ಮಗಳ ಹಿಂದೆ ಇರ್ತಕ್ಕಂಥದ್ದು ಅವಿದ್ಯೆ ಆದ್ದರಿಂದ ಎಲ್ಲಿಯವರೆಗೆ ಆ ಅವಿದ್ಯೆ ಅಂತಕ್ಕಂಥದ್ದು ಮನುಷ್ಯನಲ್ಲಿ ನಾಶವಾಗುವುದಿದವೋ ಅಲ್ಲಿಯ ತನಕ ಕರ್ಮನೂ ನಾಶವಾಗುವುದಿಲ್ಲ ಆದ್ದರಿಂದ ನಾವು ಎರಡನೆಯ ಅಧ್ಯಾಯದಲ್ಲಿ ಮೂಲವನ್ನ ನಾಶ ಮಾಡುವುದರಿಂದ ಹೇಗೆ ಕಾಂಡ ಕೊಂಬೆ ಎಲೆ ಇಡಿ ಮರವೇ ನಾಶವಾಗುತ್ತೆ ಅನ್ನೋದನ್ನ ಸಾಂಖ್ಯದಲ್ಲಿ ನೋಡಿದ್ವಿ ಜ್ಞಾನದಲ್ಲಿ ಇನ್ನೊಂದು ವಿಧಾನ ಏನು ಅಂತ ಹೇಳಿದ್ರೆ ಈ ಮೂಲ ಸಿಗುವುದು ತುಂಬಾ ಕಷ್ಟ ಈ ಅವಿದ್ಯೆ ಸಿಗ್ತಕ್ಕಂಥದ್ದು ತುಂಬ ಕಷ್ಟ ಅದು ಆ ಮನಸ್ಸು ಅಂತಕ್ಕಂಥದ್ದು ಸಾಧಕನಿಗೆ ಎಷ್ಟು ಸೂಕ್ಷ್ಮವಾಗಿರಬೇಕು अंडको अंत अदू कर साहस आम ना साधन अवदमक अद्क कण कई वह साधन शुरूमेंट ಒಂದೊಂದು ಸ್ಥೂಲವಾದಂತಾ ಸಾಧನಾ ಮಾರ್ಗ ಯಾವುದು ಅಂತ ಹೇಳಿದ್ರೆ ಈ ಕರ್ಮಯೋಗ ಕರ್ಮಯೋಗ ಆ ಕರ್ಮಯೋಗವನ್ನ ಇಲ್ಲಿ ಪ್ರಸ್ತಾವ ಮಾಡಲಿಕ್ಕೆ ಇಚ್ಛಿಸಿದಂತಹ ಭಗವಂತ ಕರ್ಮ ಅಂತಕ್ಕಂಥದ್ದು ಎರಡು ರೀತಿಯಲ್ಲಿ ಕೆಲಸ ಮಾಡುತ್ತೆ ಒಂದು ನಮ್ಮನ್ನು ಕಟ್ಟಿಹಾಕುವ ರೀತಿಯಲ್ಲಿ ಅದು ಮಾತ್ರ ಶೇಕಡ ತೊಂಬತ್ತೊಂಬತ್ತು ಮಂದಿಗೆ ಗೊತ್ತಿರತಕ್ಕಂತಹ ಕರ್ಮದ ಕೆಲಸ ಅಂದರೆ ಇದೆ ಕರ್ಮದ ಬಗ್ಗೆ ತಿಳುವಳಿಕೆ ಅಂದರೆ ಕರ್ಮ ಅಂತಕ್ಕಂಥದ್ದು ಬಂಧಿಸ್ತದೆ ಅನ್ನೋದು ಮಾತ್ರ ಇನ್ನು ಉಳಿದಂತಹ ಯಾವ ಇದೆಯೋ ಕರ್ಮ ಅನ್ನೋದು ನಮ್ಮನ್ನು ಮುಕ್ತರನ್ನಾಗಿ ಮಾಡುತ್ತೆ ಅನ್ನೋದು ಕೇವಲ ಈ ರೀತಿಯ ವ್ಯಕ್ತಿಗಳಿಗೆ ಮಾತ್ರ ಗೊತ್ತಿರತಕ್ಕಂಥದ್ದು ಕರ್ಮಕ್ಕೆ ಅಂತ ಇರತಕ್ಕಂತಹ ಇನ್ನೊಂದು ಆಯಾಮ ನಮ್ಮನ್ನು ಮುಕ್ತರನ್ನಾಗಿಸುವಂತಹ ಆಯಾಮ ಅದು ಗೊತ್ತಿರುವುದು ಇಂತಹ ಗುರುಗಳಿಗೆ ಮಾತ್ರ ಕೃಷ್ಣನಂತಹ ಗುರುಗಳಿಗೆ ಮಾತ್ರ ಯಾವ ರೀತಿಯಲ್ಲಿ ಕರ್ಮವನ್ನು ಉಪಯೋಗಿಸಿದರೆ ಇಲ್ಲಿಯವರೆಗೂ ನಮಗೆ ಯಾವ ಬಂಧನವನ್ನು ಉಂಟು ಮಾಡ್ತಾ ಇತ್ತೋ ಅದೇ ಕರ್ಮಕ್ಕೆ ನಮ್ಮ ಬಂಧನದಿಂದ ಕಳಚಿ ಂತಹ ಇನ್ನೊಂದು ಉಪಯೋಗವೂ ಇದೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ ಆಗ ನಾವು ಕರ್ಮವನ್ನು ಮಾಡಲಿಕ್ಕೆ ಹಿಂಜರಿಯುವುದಿಲ್ಲ ಸಾಧಕರಾದವರು ಸಾಮಾನ್ಯವಾಗಿ ಮುಖ್ಯವಾಗಿ ನಮ್ಮ ರಾಮಕೃಷ್ಣ ಮಹಾಸಂಘದಲ್ಲೇ ಪ್ರಥಮವಾಗಿ ಅದು ಕಂಡುಬಂತು ಸ್ವಾಮಿ ವಿವೇಕಾನಂದರು ಯಾವಾಗ ಸನ್ಯಾಸಿಗಳಿಗೆ ಕರ್ಮಯೋಗವನ್ನು ಇನಿಷಿಯೇಟ್ ಮಾಡಿದ್ರೋ ಸನ್ಯಾಸಿಗಳಿಗೆ ಅಲ್ಲಿಯ ತನಕ ಕರ್ಮಯೋಗ ಇರಲಿಲ್ಲ ಯಾವ ಇದರಲ್ಲೂ ಇದು ಇರಲೇ ಇರಲಿಲ್ಲ ದಶನಾಮಿಯಲ್ಲಿ ನಾನು ಹೇಳ್ದೆನಿಗೆ ಕಳೆದ ಉಪನ್ಯಾಸದಲ್ಲೇ ಹೇಳಿದೆ ಅಂತ ಆದರೆ ಸ್ವಾಮಿ ವಿವೇಕಾನಂದರಿಗೆ ಗೊತ್ತಿತ್ತು ಈಗಿನ ಈ ಸನ್ಯಾಸಕ್ಕೆ ಈ ಕರ್ಮಯೋಗ ಅತ್ಯಂತ ಮುಖ್ಯ ಅಂತ ಹೀಗಾಗಿ ಅವರು ಅದನ್ನ ಇನಿಷಿಯೇಟ್ ಮಾಡಿದಾಗ ಮೊಟ್ಟ ಅದಕ್ಕೆ ತೀವ್ರವಾದಂತಹ ವಿರೋಧ ಅವರ ಗುರುಬಾಯಿಗಳಿಂದಲೇ ಉಂಟಾಯಿತು ಬೇರೆ ಇನ್ಯಾರಿಂದು ಅಲ್ಲ ಸ್ವಾಮಿ ನಿಮಗೆ ಗೊತ್ತಿರಬೇಕು ಸ್ವಾಮಿ ಪ್ರೇಮಾನಂದ ಎಲ್ಲರೂ ಕೂಡ ಸ್ವಾಮೀಜಿಯವರ ವಿರುದ್ಧವಾಗಿ ಆರ್ಗ್ಯೂ ಮಾಡ್ತಾರೆ ಇದು ಸರಿಯಲ್ಲ ನೀನು ಮಾಡ್ತಾ ಇರೋದು ಯಾಕೆ ನಮ್ಮ ಸನ್ಯಾಸಿಗಳಿಗೆ ಕೇವಲ ಜ್ಞಾನವೇ ಮುಖ್ಯ ಹೊರತು ಕರ್ಮ ಮುಖ್ಯ ಅಲ್ಲ ಕರ್ಮಯೋಗವನ್ನು ಈ ರೀತಿಯಾಗಿ ಸಮಾಜ ಸೇವೆ ಮಾಡ್ತಕ್ಕಂಥ ಮುಖ್ಯ ಅಲ್ಲ ಅಂತ ಅವರು ಆರ್ಗ್ಯೂ ಮಾಡ್ತಾರೆ ತುಂಬ ಫಿಯರ್ಸ್ಫುಲ್ ಆಗಿದೆ ಆದರೆ ಸ್ವಾಮೀಜಿ ಬಿಡೋದಿಲ್ಲ ಇಲ್ವೇ ಇಲ್ಲ ಅಂತ ವಾದಿಸ್ತಾರೆ ಸ್ವಾಮೀಜಿ ಅವರ ಪ್ರಖರವಾದಂತಹ ಆ ಲಾಜಿಕ್ ಇದೆಯಲ್ಲ ಅದ್ರ ಮುಂದೆ ಯಾರೂ ನಿಲ್ಲ ಅಷ್ಟು ಪ್ರಖರವಾದಂತಹ ಲಾಜಿಕ್ಕು ಎಲ್ಲವನ್ನೂ ಖಂಡ ತುಂಡವಾಗಿ ಮಾಡುವಂತಹ ಲಾಜಿಕ್ಕು ಕೊನೆಗೆ ಅದಕ್ಕೂ ಮಣಿದಿಲ್ಲ ಸೋತ್ರ ಕೂಡ ಅವರುಗಳು ಲಾಜಿಕ್ಕಲ್ಲಿ ಸೋತ್ರ ಕೂಡ ಮಣಿದಿಲ್ಲ ಆಗ ಸ್ವಾಮೀಜಿ ಒಂದು ಬ್ರಹ್ಮಾಸ್ತ್ರ ಉಪಯೋಗಿಸ್ತಾರೆ ಅದೇನು ಅಂದರೆ ಇಮೋಷನ್ ಆ ಭಾವನೆ ಭಾವನಾತ್ಮಕ ಅವರ ಇಡೀ ಆ ಜನರ ಕಲ್ಯಾಣ ಯಾವುದಿದೆಯೋ ಆ ಒಂದು ಜನ ಸೇವಾಪರವಾದಂತಹ ಅವರ ಭಾವನೆ ಹೃದಯವನ್ನು ನೋಡಿ ಬೇರೆಯವರೆಂದ್ರೆ ಸೋತೋಗ್ತಾರೆ ಸ್ವಾಮೀಜಿಯನ್ನ ನಾವು ಮರುಮಾತಿಲ್ಲದೆ ಅನುಸರಿಸಬೇಕು ಅನ್ನೋ ನಿರ್ಧಾರ ಮಾಡ್ತಾರೆ ನಂತರ ಅವರಿಗೆ ಕರ್ಮಯೋಗದ ರಹಸ್ಯ ಏನು ಅನ್ನೋದು ಸಾಮಾಜಿಕವಾಗಿ ಹಾಗೆ ಆಧ್ಯಾತ್ಮಿಕವಾಗಿ ಅವರ ಅನುಭವಕ್ಕೆ ಬರ್ತದೆ ಯಾವ ರೀತಿಯಲ್ಲಿ ಈ ಕರ್ಮಯೋಗ ಅನ್ನೋದು ಸಾಮಾಜಿಕವಾಗಿ ಆಗ ನಿಮಗೆ ಒಂದು ವಾಲಂಟಿಯರ್ ಸಿಗಬೇಕು ಅಂದರೆ ಅಷ್ಟು ಕಷ್ಟ ಎಲ್ಲವನ್ನೂ ತಮ್ಮ ಸ್ವಾರ್ಥವನ್ನು ತ್ಯಜಿಸಿ ರಾಷ್ಟ್ರದ ನಿರ್ಮಾಣಕ್ಕೆ ಮಾಡುವಂತಹ ವ್ಯಕ್ತಿಗಳು ತುಂಬ ಅಪರೂಪವಾಗಿತ್ತು ಅಂತಹ ಸಮಯದಲ್ಲಿ ಸ್ವಾಮಿ ವಿವೇಕಾನಂದರ ಈ ಒಂದು ಯಾವ ಒಂದು ಕರ್ಮಯೋಗದ ಬೀಜವನ್ನು ಅಲ್ಲಿ ಬಿತ್ತಿದ್ರು ಸಮಾಜದಲ್ಲಿ ಅದರಿಂದ ನೀವು ನೋಡಬಲ್ಲರಿ ಈ ಯಾವಾಗ ಈ ಸ್ವಾತಂತ್ರ್ಯ ಆಂದೋಲನ ಶುರುವಾಯಿತು ಸ್ವಾಮಿ ವಿವೇಕಾನಂದರ ಕರ್ಮಯೋಗ ಅದರಿಂದ ಪ್ರಚೋದಿತರಾದಂತಹ ಅನೇಕ ಕ್ರಾಂತಿಕಾರಿಗಳು ಅವರು ಅವರ ಅರೆಸ್ಟ್ ಆದಾಗ ಸಿಕ್ಕಿದ್ದು ಎರಡೇ ಪುಸ್ತಕ ಅವರ ಕೈಯಲ್ಲಿ ಒಂದು ಭಗವದ್ಗೀತೆ ಇನ್ನೊಂದು ಸ್ವಾಮಿ ವಿವೇಕಾನಂದರ ಕರ್ಮಯೋಗ ಆದ್ದರಿಂದ ಅಷ್ಟು ಗಾಢವಾದಂತಹ ಪರಿಣಾಮವನ್ನು ಅವರ ಮನಸ್ಸಲ್ಲಿ ಮಾಡಿತ್ತು ಸಮಾಜಕ್ಕೋಸ್ಕರ ನಾವು ನಮ್ಮ ಸ್ವಾರ್ಥವನ್ನ ತ್ಯಾಗ ಮಾಡಬೇಕು ಅನ್ನುವಂತಹ ಮನೋಭಾವವನ್ನು ಪ್ರತಿಯೊಬ್ಬರಲ್ಲೂ ಬಿತ್ತಿತು ಸ್ವಾಮೀಜಿಯವರ ಆ ಅಧ್ಯಾತ್ಮ ಉಪದೇಶಗಳು ಆದ್ದರಿಂದ ನಾನು ಏನು ಹೇಳಲಿಕ್ಕೆ ಬಯಸ್ದೇ ಇಲ್ಲಿ ಅಂತ ಹೇಳಿದ್ರೆ ಕರ್ಮದ ಇನ್ನೊಂದು ಅಪರೂಪವಾದಂತಹ ಆಯಾಮವನ್ನು ಕಂಡವರು ಇಂತಹ ಕೃಷ್ಣನಂತಹ ಯೋಗಿಗಳು ಮಾತ್ರ ಅಂತ ಆದ್ದರಿಂದ ಅವರು ಯಾವಕ್ಕೂ ಕೂಡ ಯಾವುದಕ್ಕೂ ಹೆದರುವುದಿಲ್ಲ ಯಾವ ಮಾರ್ಗಕ್ಕೂ ಹೊಸ ಮಾರ್ಗಕ್ಕೂ ಹೆದರುವುದಿಲ್ಲ ದೃಷ್ಟಿ ಬದಲಾವಣೆಯಲ್ಲಿ ಎಲ್ಲ ಇರ್ತಕ್ಕಂಥ ದೃಷ್ಟಿ ಬದಲಾವಣೆ ಅದೇ ಸ್ವರ್ಗ ಅದೇ ನರ್ಕ ದೃಷ್ಟಿ ಬದಲಾವಣೆ ಅದೇ ಸಮಾಜ ಅದೇ ಸಮಾಜ ಏನದು ಸಮಾಜ ಸಮಾಜ ಅಂದರೆ ಹಿಂದೆ ಹೇಳಿದ್ದೆ ನಾನು ಸಮಾಜ ಅಂದರೆ ಪ್ರಾಣಿಗಳ ಸಮಾಜಕ್ಕೆ ಸಮಾಜ ಅಂತ ಹೇಳ್ತಾರೆ ಸಂಸ್ಕೃತದ್ದು ಸಮಾಜ ದೀರ್ಘ ಇದೆಯಲ್ಲ ಅದು ಮನುಷ್ಯರ ಸಮಾಜಕ್ಕೆ ಹೇಳೋದು ಸಮಾಜ ಅಂತ ಸಂಸ್ಕೃತದಲ್ಲಿ ಒಂದೇ ದೀರ್ಘ ವ್ಯತ್ಯಾಸ ಅಷ್ಟೇ ಹೊರಗಡೆ ಬಿಲ್ಲಿ ಇಲ್ಲೇನು ವ್ಯತ್ಯಾಸ ಇಲ್ಲ ಅದೇನೇ ಇದ್ರೂ ಪದದಲ್ಲಿ ವ್ಯತ್ಯಾಸ ಆದ್ದರಿಂದ ಆ ಸಮಾಜವನ್ನು ಸಮಾಜವಾಗಿ ಹೇಗೆ ಮಾಡುವುದು ಈ ಕರ್ಮಯೋಗದ ಈ ಕರ್ಮಯೋಗದ ಬಿತ್ತನೆ ಬಿತ್ತದೆ ಹೋಗಿದಿದ್ದರೆ ಸಮಾಜದಲ್ಲಿ ಅಲ್ಲಿ ಇಡೀ ಸಮಾಜವನ್ನ ಒಟ್ಟು ಉದ್ದೇಶವಾಗಿ ಇಟ್ಟುಕೊಂಡು ಪ್ರತಿಯೊಬ್ಬ ವ್ಯಕ್ತಿಯೂ ತನ್ನನ್ನು ಸಮರ್ಪಿಸಿಕೊಳ್ಳದೇ ಇದ್ದರೆ ಅವನಿಗೂ ಪ್ರಾಣಿಗೂ ಯಾವುದೇ ವ್ಯತ್ಯಾಸ ಇಲ್ಲ ಯಾಕೆಂದ್ರೆ ಪ್ರತಿ ಪ್ರಾಣಿಗಳು ತಮ್ಮ ತಮ್ಮ ಗುಂಪನ್ನ ರಕ್ಷಿಸಿಕೊಳ್ಳಿಕ್ಕೆ ಅವು ಪ್ರಯತ್ನ ಪಡ್ತವೆ ಅದು ಬಂದಿರುವುದು ಪ್ರಕೃತಿಯಿಂದ ನ್ಯಾಚುರಲ್ ಇನ್ಸ್ಟಿಂಕ್ಟ್ ಅಂತ ಕರೀತಾರೆ ಪ್ರಕೃತಿ ದತ್ತವಾದಂತಹ ಅದೊಂದು ಕೊಡುಗೆ ಅದು ಆದರೆ ಅಲ್ಲಿ ಯಾವ ಸ್ವಾರ್ಥವೂ ಇಲ್ಲ ಪ್ರಕೃತಿಯ ಸ್ವಾರ್ಥದಲ್ಲಿ ಸ್ವಾರ್ಥ ಇಲ್ಲ ಅದು ಪರಮಾರ್ಥವೇ ಯಾವಾಗ ಅದು ಮನುಷ್ಯನಿಗೆ ಬರ್ತದೋ ಅಲ್ಲಿ ಸ್ವಾರ್ಥ ಯಾಕೆ ಅಲ್ಲಿ ಹೆಚ್ಚುಗಾರಿಕೆ ಏನಿದೆ ಅಂದರೆ ಪ್ಲಸ್ ಇಂಟೆಲೆಕ್ಟ್ ಬುದ್ಧಿ ಆ ಬುದ್ಧಿಯಿಂದಾಗಿ ಮನುಷ್ಯನ ಸ್ವಾರ್ಥ ಇದೆಯಲ್ಲ ಅದು ಮಹಾ ಅಪಾಯಕಾರಿ ಪ್ರಾಣಿಗಳ ಜೀನ್ಸ್ನಲ್ಲಿ ಇರ್ತಕ್ಕಂತಹ ಪ್ರಕೃತಿಯ ಜೀನ್ಸ್ನಲ್ಲಿ ಇರ್ತಕ್ಕಂತಹ ಸ್ವಾರ್ಥ ಇದೆಯಲ್ಲ ಅದು ಯಾವತ್ತೂ ಕೂಡ ಪರೋಪಕಾರಿ ರಿಚರ್ಡ್ ಡಾಕಿನ್ಸನ್ನು ಸೆಲ್ಫಿಶ್ ಜೀನ್ ಅನ್ನುವಂಥ ಒಂದು ಗ್ರಂಥವನ್ನು ಬರದಾ. ಆ ಸೆಲ್ಫಿಶ್ ಜೀನ್ ಹಾಗೆ ಪ್ರತಿಯೊಂದು ಜೀನ್ಗಳು ಯಾವ ರೀತಿಯಲ್ಲಿ ಅವು ಸ್ವಾರ್ಥವಾಗ್ತವೆ ಅಂತ ಹೇಳಿದ್ರೆ ಇಡೀ ಸಮಸ್ತ ಒಂದು ಕಾನ್ಸ್ಟಿಟ್ಯೂಷನ್ ಯಾವ್ದು ಇದೆಯೋ ವ್ಯಕ್ತಿಯ ಒಂದು ಕಾನ್ಸ್ಟಿಟ್ಯೂಷನ್ ಅದಕ್ಕೆ ಹೆಲ್ಪ್ ಮಾಡಲಿಕ್ಕೆ ಅವು ಒಂದೊಂದು ಪೈಪೋಟಿ ಮಾಡುತ್ತಾ ಅವು ಕೈಗೂಡಿಸ್ತವೆ ಪಾರಮಾರ್ಥಿಕವಾಗಿ ಒಗ್ಗೂಡುವುದರಿಂದ ಅವು ಸ್ವಾರ್ಥ ಸೆಲ್ಫಿಷ್ ಜೀನ್ಸ್ ಅಂತ ಸ್ವಾರ್ಥ ಜೀನ್ಗಳು ಅಂತ ಈ ಬುದ್ಧಿ ಅನ್ನೋದಿದೆಯಲ್ಲ ಮನುಷ್ಯನಿಗೆ ಆ ಸ್ವಾರ್ಥ ಬುದ್ಧಿ ಅದರಿಂದ ಆತ ಪ್ರಕೃತಿಯನ್ನು ಎಷ್ಟು ಶೋಷಣೆ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಅದು ಆ ಪ್ರಕೃತಿಯ ರೀತಿಯಲ್ಲಿ ನಡೀತಾ ಇಲ್ಲ ನೀವೊಂದು ಸಣ್ಣ ಉದಾಹರಣೆ ನಾನು ಕೊಡ್ತೇನೆ ಸುಮ್ಮನೆ ನಾನು ನಮ್ಮ ತೋಟದ ಕಡೆ ಈಗ ವಾಕಿಂಗ್ ಹೋದಾಗ ಸುಮ್ಮನೆ ವಾಕಿಂಗ್ ಹೋಗಿ ಬಂದೆ ಬಂದ ಮೇಲೆ ನಾನು ಪಂಚೆ ನೋಡ್ತೇನೆ ಬರೀ ಮುಳ್ಳು ಮುಳ್ಳು ಮುಳ್ಳಬಿಟ್ಟು ಥದ್ದರಿದ್ರ ಯಾವ ಈ ಗಿಡಗಳು ಇದು ಎಲ್ಲ ನನ್ನ ಮೈ ಮೇಲೆ ಈ ಮುಳ್ಳನ್ನೆಲ್ಲ ಹಾಕಿಬಿಟ್ಟಿದ್ದಾವೆ ಅಂತ ಚೆನ್ನಾಗಿ ಬೈದೆ ಆಮೇಲೆ ಇದರ ಹಿಂದಿರು ರಹಸ್ಯವನ್ನು ಆಲೋಚನೆ ಮಾಡಿದಾಗ ಗೊತ್ತಾಯಿತು ನಾನು ಬೈದಿದ್ದ ತಪ್ಪು ಅಂತ ನಾನು ಯಾವಾಗ ತೋಟದೊಳಗೆ ಹೋದ್ನೋ ಅವುಗಳು ತಮ್ಮ ವಂಶವನ್ನು ಏನು ಮಾಡಬೇಕು ಜಾಸ್ತಿ ಮಾಡಿಕೊಳ್ಬೇಕು ಅಂತ ಅವು ಅಲ್ಲಿ ಪ್ರಕೃತಿಯಲ್ಲಿ ಒಂದು ಮೆಕ್ಯಾನಿಸಮ್ ಇದೆ ಆ ಯಾಂತ್ರಿಕತೆ ಆ ಯಾಂತ್ರಿಕತೆಗೋಸ್ಕರ ಅವು ಕಾಯ್ತಾ ಇದ್ವು ನಾನು ಯಾವಾಗ ಅಲ್ಲಿ ಸುಳಿದಾಡನೋ ನನ್ನ ಬಟ್ಟೆಗೆ ಅವುಗಳ ಆ ಬೀಜಗಳು ಯಾವ ರೀತಿದೆಯೋ ಮುಳ್ಳಿನ ರೀತಿಯಲ್ಲಿ ಇರ್ತದೆ ನೋಡಿ ಅದು ಕೂಡ ಹೋಗಿ ಅದು ಅಂಟ್ಕೊಳ್ಬೇಕು ಅಂಟ್ಕೊಂಡು ತಮ್ಮ ಈ ಸ್ವಸ್ಥಾನದಿಂದ ಪರಸ್ಥಾನಕ್ಕೆ ಹೋಗಬೇಕು ನಾನು ಎಲ್ಲಿ ಕೊಡುವನೋ ಅಲ್ಲಿ ಹೋಗಬೇಕು ಎಲ್ಲ ಪ್ರೀಪ್ಲಾನ್ ಈ ಪ್ರಕೃತಿಯಲ್ಲಿ ಅಷ್ಟು ಆ ಪ್ರಕೃತಿಯ ಒಂದು ಸ್ವಾರ್ಥ ಅಂತಕ್ಕಂಥದ್ದು ತನ್ನನ್ನ ಅದು ವೃದ್ಧಿಪಡಿಸ್ಲಿಕ್ಕೆ ತನ್ನ ಒಳಗೆ ಬರ್ತಕ್ಕಂತಹ ಯಾವ ಯಾವ ಜೀವಿಗಳಿದೆಯೋ ಅವೆಲ್ಲಕ್ಕೂ ಕೂಡ ಭೋಗವನ್ನು ನೀಡುವುದೇ ಉದ್ದೇಶ ಯಾವುದೇ ಒಂದು ಜೀವಿಗೆ ಭೋಗವನ್ನ ಯಾವುದೇ ಒಂದು ಜೀವಿಯ ವೃದ್ಧಿಯನ್ನ ಪ್ರಕೃತಿ ಸಹಿಸುವುದಿಲ್ಲ नहीं बेस्ट अनल आम बंदी ना हर आर्ग्यू हेल्ती सरी नो तपदे जीवियु ते स्वार्थदरी होता अल आटोमेटिके प्रकृति क्या यदो रीतिया हूँ ये सतान उत्पत्ति जास्तिया ಒಂದು ಇಂಬ್ಯಾಲೆನ್ಸ್ ಪ್ರಕೃತಿಯ ಒಂದು ಸಮತೋಲನವನ್ನು ತಪ್ಪಿದೆವು ಅಂತ ಅನಿಸುತ್ತೋ ಎಲ್ಲ ಹೋಗಿ ಆ ಒಂದು ಇದಕ್ಕೆ ಹೋಗಿ ಅಲ್ಲಿಂದ ಆತ್ಮಹತ್ಯೆ ಮಾಡಿಕೊಡ್ತು ಅಲ್ಲಿ ಹೋಗಿ ಬಿದ್ದುಬಿಡೋದು ಅಲ್ಲಿಂದ ಒಂದಿಷ್ಟು ಅದು ವಿಚಿತ್ರವಾಗಿ ಕಾಣುತ್ತ ವಿಚಿತ್ರ ಅದು ಹಾಗೆ ಎಲ್ಲಿ ಯಾವುದು ಎಲ್ಲಿ ಜಾಸ್ತಿ ಆಗುತ್ತೋ ಅದನ್ನು ಅಲ್ಲಿ ಚೆಕ್ ಮಾಡಲಿಕ್ಕೆ ಇನ್ನೊಂದು ಯಾವುದೋ ಒಂದು ಕಾಯ್ತಾ ಇರ್ತದೆ ಅಷ್ಟು ಸುಸೂತ್ರವಾಗಿ ಆ ಪ್ರಕೃತಿಯಲ್ಲಿ ನಡೀತಾ ಇರುತ್ತೆ ಆದ್ರೆ ಮನುಷ್ಯ ಈ ಪ್ರಕೃತಿಯ ಪಂಜರದಿಂದ ತಪ್ಪಿಸಿಕೊಳ್ಳುವಂತ ಬುದ್ಧಿಯ ನನಗಿದೆ ಪ್ರಕೃತಿಯ ಹಿಡಿದಾದ ಪಂಜರದಿಂದ ತಪ್ಪಿಸಿಕೊಂಡು ತನ್ನ ಸ್ವಾರ್ಥವನ್ನ ಹೇಗೆ ಮಾಡಿಕೊಳ್ಬೇಕು ಅಂತ ಆದ್ರೆ ನಿಜವಾಗಿ ಅದು ಸ್ವಾರ್ಥ ಅಲ್ಲ ಅದು ಹಾಳು ಮಾಡ್ತಾ ಇರೋದು ಅದೊಂದು ಗೊತ್ತಿಲ್ಲ ಅದೊಂದು ಗೊತ್ತಿಲ್ಲ ಹೀಗಾಗಿಯೇ ಈ ಪ್ರಕೃತಿಯಲ್ಲಿ ಅವನಿಗೆ ಸಂಬಂಧಪಟ್ಟಂತಹ ಎಲ್ಲೆಲ್ಲಿ ಕ್ಷೇತ್ರಗಳಿಗೂ ಅದೆಲ್ಲವೂ ಕೂಡ ಅಸಮತೋಲನವನ್ನು ನಾವು ಕಾಣಬಹುದು ಇದೇ ನೋಡಿ ಎಕ್ಸಾಂಪಲ್ ಮೊನ್ನೆ ಹೈದರಾಬಾದ್ನಲ್ಲಿ ಯಾವುದು ಐಸ್ ಬಿದ್ದಿದ್ದಲ್ಲಿ ಒಂದು ಕಡೆ ಐಸ್ ಸ್ನೋ ಯಾವ ಜಮ್ಮುವಲ್ಲಿ ಕಾಶ್ಮೀರಲ್ಲಿ ಬಿಡಬೇಕೋ ಅಂತಹ ಸ್ನೋ ಹೈದರಾಬಾದ್ ಆ ಜಾಗದಲ್ಲಿ ಈ ರೀತಿಯಾಗಿ ವೈಟ್ ಕಾರ್ಪೆಟ್ ಹಾಕಿ ಎಲ್ಲಾದರೂ ಕಂಡಿತ್ತುಂಟ ಹಾಗೆ ಇದು ಅಸಮತೋಲನ ಅಸಮತೋಲನ ಏನು ಅಂದರೆ ಅದರದ್ದು ಒಂದು ಮೆಕ್ಯಾನಿಸಂ असते वार्निंग को स्वार्थ जावार जास्ती आयतु आनिंग ना कड़गण इन विकोपवन आ प्रकृति तोरीदी मनुष्यनिगे मात्र विहित शास्त्र प्राणी याक प्राणी बेच प्रणी हड़ी ಯಾರಿಗೆ ಬೆತ್ತ ಯಾರಿಗೆ ಬೆತ್ತ ಇವರಲ್ಲಿ ಯಾರು ಹೆಚ್ಚು ಹೇಳಿ ಮನುಷ್ಯರ ಹೆಚ್ಚು ಪ್ರಾಣಿಗಳ ಹೆಚ್ಚು ಮನುಷ್ಯ ಶಾಸ್ತ್ರ ಅಂದ್ರೆ ಅದನ್ನೇ ಬೆತ್ತ ಅಂತ ಶಾಸನ ಶಾಸ್ತ್ರ ಶಾಸನ ಮಾಡುವುದರಿಂದ ಗವರ್ನ್ ಮಾಡುವುದರಿಂದ ಅದನ್ನ ಶಾಸ್ತ್ರ ಅಂತ ಹೇಳ್ತಾರೆ ಹೀಗೆ ಮಾಡು ಹೀಗೆ ಮಾಡಬೇಡ ಯಾಕೆ ಸ್ವಂತ ಬುದ್ಧಿಯಿಂದ ಈ ಮನುಷ್ಯ ಕೇಳೋದಿಲ್ಲ ಅಂತ ಗೊತ್ತಿದೆ ಆದ್ದರಿಂದಲೇ ಈ ಶಾಸ್ತ್ರದ ಮೂಲಕ ಸಮತೋಲನವನ್ನು ಕಾಯ್ದುಕೊಳ್ಳುವ ನಂತರ ಆ ಮನುಷ್ಯನನ್ನ ದೈವತ್ವಕ್ಕೆ ಮೇಲೆತ್ತುವಂತಹ ಎಲ್ಲ ಪರಿಕರಗಳು ಕೂಡ ಈ ಶಾಸ್ತ್ರದಲ್ಲಿ ಇದೆ ಹೀಗೆ ಇದೇ ಈ ಒಂದು ಶಾಸ್ತ್ರ ಏನನ್ನ ವಿಧಿಸುತ್ತೆ ಅಂತ ಹೇಳಿದ್ರೆ ನೋಡು ನೀನು ಇಷ್ಟೊಂದು ಪ್ರಕೃತಿಯಿಂದ ಸ್ವೀಕರಿಸ್ತಿಲ್ಲ ನಾನು ಇಷ್ಟು ಮೇಲ್ಗಡೆ ಬರಬೇಕಾದ್ರೆ ಇಷ್ಟು ವರ್ಷಗಳು ಅನೇಕ ವಸ್ತುಗಳ ಅನೇಕ ವ್ಯಕ್ತಿಗಳ ಅನೇಕ ಸನ್ನಿವೇಶಗಳ ಶೋಷಣೆ ನಡೆದಿರ್ತದೆ ನೀವು ನೋಡಿ ಅನಲೈಸ್ ಮಾಡಿ ಶೋಷಣೆ ನಡೆದೇ ಇರುತ್ತೆ ಆ ಶೋಷಣೆಗೆ ಪರಿಹಾರವೇನು ಮನುಷ್ಯ ಏನು ಕೊಡ್ತೀಯ ಪರಿಹಾರ ನಿಂದೇನಾದರೂ ಕಾಂಟ್ರಿಬ್ಯೂಷನ್ ಇದೆಯಾ ಅಥವಾ ಕೇವಲ ತೊಗೊಳ್ತಾ ಇರೋದು ಮಾತ್ರನಾ ಇಲ್ಲ ನೀನು ಕೂಡ ಕಾಂಟ್ರಿಬ್ಯೂಟ್ ಮಾಡಬೇಕು ಯಾಕೆ ಅಂದ್ರೆ ತ್ಯಾಗ ಇಲ್ಲದೆ ತ್ಯಾಗ ಇಲ್ಲದೆ ಬೆಳವಣಿಗೆ ಇಲ್ಲ ನೋಡಿ ಈ ಮಾತನ್ನು ಕೂಡ ಅನಲೈಸ್ ಮಾಡಿ ಯಾವುದೇ ಒಂದು ಸನ್ನಿವೇಶಕ್ಕೆ ನೀವು ಹಾಕೊಳ್ಳಿ ಈ ಮಾತು ಟಾಲಿ ಯಾವುದೇ ಸನ್ನಿವೇಶ ಹಾಕೊಳ್ಳಿ ಈ ರೂಮು ಎಷ್ಟು ಹಿಡಿಸತ್ತೆ ಅಷ್ಟು ಚೇರು ಹಾಕೋಣ ಸಪೋಸ್ ಅಷ್ಟು ಜನ ತುಂಬಿ ಹೋಯ್ತು ಇನ್ನೊಂದಿಷ್ಟು ಇನ್ನೊಬ್ರು ಇಬ್ರು ಬಂದ್ರು ಇನ್ನಿಬ್ರು ಬಂದ್ರು ಅವ್ರು ಕೂತ್ಕೊಳ್ಳಿಕ್ ಜಾಗ ಇಲ್ಲ ಆಗ ಅವರಿಬ್ಬರು ಮುದುಕರು ಅಂತ ಇಟ್ಕೊಳ ಇಬ್ರು ಯುವಕರು ಏನ್ ಮಾಡ್ತೀರಾ ನೀವು ಎದ್ದು ನಿಂತೋ ಇಲ್ಲೆಲ್ಲ ಕುಳಿತೋ ಅವ್ರನ್ನ ಕರೆದು ಒಳಗಡೆ ಇದು ಮಾಡ್ತೀರಾ ಅಕೊಮಡೇಟ್ ಮಾಡ್ತೀರ ಅಲ್ಲಿ ಕಂಡಿದ್ದೇನು ತ್ಯಾಗ ತ್ಯಾಗದಿಂದ ಏನಾಯ್ತು ಬೇಡವಾಣಿಗೆ ಇನ್ನಿಬ್ರು ಕೋಡೇಕಾದ್ರ ಇದು ಸಣ್ಣ ಉದಾಹರಣೆ ಹೀಗೆ ಯಾವುದೇ ಒಂದು ಸಂಸ್ಥೆ ತೊಗೊಳ್ಳಿ ನೀವು ಕುಟುಂಬ ಕಂಪನಿ ರಾಜ್ಯ ರಾಷ್ಟ್ರ ವಿಶ್ವ ಎಲ್ಲದಕ್ಕೂ ಇದು ಹೊಂದಿಸ್ಬೋದು ಎಲ್ಲದಕ್ಕೂ ಕೂಡ ಇದನ್ನ ಹೊಂದಿಸಬಹುದು ಹೀಗೆ ಈ ತ್ಯಾಗ ತ್ಯಾಗದ ಮೂಲಕ ಸಮಬಾಳು ಇದನ್ನು ತಿಳಿಸ್ತಕ್ಕಂತಹ ಯಾವ ಒಂದು ಉಪಕರಣವಿದೆಯೋ ಆ ಉಪಕರಣದ ಹೆಸರೇ ಒಂಬತ್ತನೆಯ ಮಂತ್ರದಲ್ಲಿ ಬರ್ತಕ್ಕಂತಹ ಒಂದಾನೊಂದು ಪದವನ್ನ ಇಲ್ಲಿ ಮೊಟ್ಟ ಮೊದಲೇದಾಗಿ ಮಾಡ್ತಾ ಇದ್ದೇನೆ ಭಗವಂತ ಯಜ್ಞ ಇದು ಯಜ್ಞ ಪದಕ್ಕೆ ಇರತಕ್ಕಂತಹ ಉಪೋದ್ಘಾತ ಇಷ್ಟು ಯಾಕೆ ಯಜ್ಞ ಬಂತು ಯಜ್ಞ ಯಾಕೆ ಈಗ ಹಿಂದೆ ಹೇಳಿದ್ದೆ ಭಗವಂತನ ಮಾತಿನಲ್ಲಿ ಯಾಕೋ ವಿರುದ್ಧತೆ ಇದೆಯಲ್ಲ ಅಂತ ಒಂದು ಸಂಶಯ ನಿಮ್ಮ ತಲೆಯಲ್ಲಿ ಉತ್ಪಾದನೆ ಮಾಡಿಸಿದೆ ಇಲ್ಲದೆ ಹೋದರೆ ನಿಮ್ಮ ಸಂಶಯ ಉತ್ಪಾದನೆ ಆಗ್ತಾ ಇರಲಿಲ್ಲ ನಾನು ಪ್ರಶ್ನೆ ಕೇಳಿದಾಗ ಹೌದೌದು ಭಗವಂತ ಯಾಕೆ ವಿಪರೀತವಾಗಿ ಮಾತನಾಡ್ತಾ ಇದ್ದಾನೆ ಅಂತ ಕೇಳಿದೆ ನೀವು ಹಿಂದೆ ಚೆನ್ನಾಗಿ ಕೇಳಿಸ್ಕೊಂಡಿದ್ದರೆ ಈಗ ತಕ್ಷಣ ನೀವೇ ಹೇಳಬೇಕಾಗಿತ್ತು ಒಂದು ನಿಮಿಷ ಸುಮ್ಮರಿ ಭಗವಂತ ಹಿಂದೆ ಎರಡನೇ ಅಧ್ಯಾಯದಲ್ಲಿ ಒಂದು ಹೇಳಿದ್ದ ಮಾತ್ರ ಏನದು ಕೇವಲ ಈ ಯಜ್ಞ ಯಾಗಗಳನ್ನ ಮಾಡಿಕೊಂಡು ಸ್ವರ್ಗಕ್ಕೆ ಹೋಗೋದು ಅಲ್ಲಿಂದ ವಾಪಸ್ ಬರೋದು ಇಲ್ಲಿಂದ ಪುಣ್ಯ ಸಂಪಾದನೆ ಮಾಡಿ ಸ್ವರ್ಗಕ್ಕೆ ಹೋಗೋದು ಅಲ್ಲಿಂದ ವಾಪಸ್ ಬರೋದು ಇದನ್ನೇ ಮಾಡಿದಂತಹ ವ್ಯಕ್ತಿಗಳು ಅವರು ಶತದಡ್ಡರು ಅನ್ನುವಂತಹ ಮಾತನ್ನ ಎರಡನೇ ಅಧ್ಯಾಯದಲ್ಲಿ ನಾವು ನೋಡಬೇಕು ಈಗ ಆ ಸ್ವರ್ಗಕ್ಕೆ ಹೋಗುವಂತಹ ಸಾಧನವಾದಂತಹ ಈ ಯಜ್ಞವನ್ನು ಪುನಃ ತಂದನಲ್ಲ ಮನುಷ್ಯ कर्म लोक अय कर्म बंधन तथा कर्म कौंते समाचार कर्मोहे मनुष्य कर्मु यज्ञ कर्मु यज्ञ कर्म ಬೇರೆ ರೀತಿಯಲ್ಲಿ ಯಾವ ಯಾವ ಕರ್ಮವನ್ನು ನೀನು ಮಾಡ್ತೀಯೋ ಆ ಎಲ್ಲ ಕರ್ಮಗಳು ಕೂಡ ನಿನ್ನನ್ನು ಕಟ್ಟಿಹಾಕ್ತವೆ ಅಂತ ಹೇಳ್ದ ಇಲ್ಲೂ ಕೂಡ ವಿರುದ್ಧ ಇದೆ ಹೇಗೆ ಯಜ್ಞ ಮಾಡ್ತೀಯ ತಲೆಯಲ್ಲಿ ಏನು ಕೊಡ್ತೀಯ ನನಗೆ ಸ್ವರ್ಗ ಬೇಕು ಅಂತ ಯಜ್ಞ ಮಾಡಿದ ಮೇಲೆ ಆಯಿತು ಅದರ ಒಂದು ಪುಣ್ಯ ಪದವಾಗಿ ಸ್ವರ್ಗ ಸಿಗುತ್ತೆ ನನಗೆ यज्ञ मातिया तल्किया नन पुत्र बे आयत पुत्र यज्ञ मातिया नन इपत् बे अंतम अदूत आेलू कर्तव अंधन आयता एडदी बंधन तपस्कु अंत भगवंत ನಾನು ಹಿಂದೆ ಹೇಳಿದಂಗೆ ಘಟ್ಟಕುಟ್ಟಿ ಪ್ರಭಾತ ನ್ಯಾಯ ಅಂತ ಹೇಳಿದ್ನಲ್ಲ ಟ್ಯಾಕ್ಸನ್ನು ತಪ್ಪಿಸಿಕೊಳ್ಬೇಕು ಅಂತ ಒಬ್ಬ ಇಡೀ ರಾತ್ರಿ ಎತ್ತಿನ ಬಂಡಿಯಲ್ಲಿ ಯಾವುದೋ ಶಾರ್ಟ್ಕಟ್ ಇಂದ ಹೋಗಿ ಮಧ್ಯರಾತ್ರಿ ನಿದ್ದೆ ಹೊಡೆದು ಎತ್ತುಗಳು ನಮಗೆ ದಾರಿ ಕಾಣಿಸ್ತಾ ಇಲ್ಲ ಯಜಮಾನ ನಿದ್ದೆ ಮಾಡಿದ್ದಾನೆ ಏನು ಮಾಡೋದು ಮಾಮೂಲಿ ರೂಟ್ನೇ ತಗೊಳ್ಳೋಣ ಅಂತೇಳಿ ಮಾಮೂಲಿ ರೂಟಲ್ಲೇ ಬಂದು ಇವನು ಬೆಳಿಗ್ಗೆ ಆಗಿ ಆ ಈಗ ನೋಡಿದಾಗ ತಪ್ಪ ತಪ್ಪ ಅಂತ ಬಾಗಿಲ್ ತಾಡ್ತಾ ಇದಾರೆ ಏನ್ ನೋಡಿದ್ರೆ ಅಲ್ಲಿ ಬಂದ್ಬಿಟ್ಟ ಟೋಲ್ ಗೇಟ್ ಬಂದ್ ನಿಂತ್ಕೊಂಡಿದ್ದಾರೆ ಮಾಡಿ ಟ್ಯಾಕ್ಸ್ ಕಲೆಕ್ಟರ್ ಹತ್ರ ಟೋಲ್ ಗೇಟ್ ತಪ್ಪಿಸಿ ಬೇರೆ ರೂಟ್ ಅಲ್ಲಿ ಹೋಗೋಣ ಟ್ಯಾಕ್ಸ್ ಅನ್ನು ತಪ್ಪಿಸೋಣ ಅಂತ ಅಂದ್ಕೊಂಡಿದ್ದ ಮನುಷ್ಯ ಪುನಃ ಅಲ್ಲೇ ಬಂದು ನಿಂತ್ಕೊಂಡ ಬೆಳಿಗ್ಗೆ ಹಾಗೆ ಇಲ್ಲಿ ಭಗವಂತ ಹೇಗೆ ಕರ್ಮದಿಂದ ತಪ್ಪಿಸಿಕೊಳ್ಳುವುದು ಅಂತ ಮಾರ್ಗವನ್ನು ಹೇಳ್ತಾ ಹೇಳ್ತಾ ಬಂದು कर्म बंधन उंटमे मत हेतन सरिया अंदर नरी अंत सरी अलग एरने लगे तदर्थम कर्म कौंत मुक्त संघ समाचार अंडर्ल मुक्त संघ अंत यज्ञव ಮಾಡಿದರೂ ಕೂಡ ಆ ಯಜ್ಞವನ್ನ ಫಲವನ್ನ ತಲೆಯಲ್ಲಿ ಇಟ್ಕೊಂಡು ಫಲಾಭಿಲಾಷೆಯನ್ನ ಇಟ್ಕೊಂಡು ಮಾಡಬಾರದು ಯಾಕೆಂದ್ರೆ ಮಾಡತಕ್ಕಂತ ಪ್ರತಿಯೊಂದು ಕರ್ಮವು ಕೂಡ ಫಲವನ್ನ ಕೊಟ್ಟೇ ಕೊಡ್ತದೆ ಈಚ್ ಅಂಡ್ ಆಕ್ಷನ್ ಹ್ಯಾಸ್ ಇಟ್ ಗಾಡ್ ಇಟ್ಸ್ ಓನ್ ರಿಯಾಕ್ಷನ್ ಆ ಲಾ ಎಲ್ಲ ಕಡೆ ಅಪ್ಲೈ ಆಗುತ್ತೆ ಎಲ್ಲ ಕಡೆ ಅಪ್ಲೈ ಆಗುತ್ತೆ ಅದೇ ಸೈನ್ಸ್ ಇಂಟರ್ನಲ್ ಸೈನ್ಸ್ ಎಕ್ಸ್ಟರ್ನಲ್ ಸೈನ್ಸ್ ಬಾಹ್ಯ ವಿಜ್ಞಾನವೂ ಅದೇ ನಮ್ಮ ಅಧ್ಯಾತ್ಮ ವಿಜ್ಞಾನದಲ್ಲೂ ಅದೇ ಆದ್ದರಿಂದ ಯಾವ ರೀತಿಯಲ್ಲಿ ಕರ್ಮ ಮಾಡಬೇಕು ಅಂದರೆ ಮುಕ್ತ ಸಂಗನಾಗಿ ಯಜ್ಞವನ್ನು ಮಾಡಬೇಕು ಅಂತ ಹೇಳಿದ ಈಗ ಯಜ್ಞದ ವಿಷಯದಲ್ಲಿ ಒಂದಿಷ್ಟು ಚರ್ಚೆ ಮಾಡೋಣ ಅಂಥೇಳಿ ಬಯಸ್ತಾ ಇದ್ದೀನಿ ಯಜ್ಞ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಹಿಂದಿನ ಕಲ್ಪನೆ ಯಾವ ರೀತಿ ಇತ್ತು ಯಾವ ರೀತಿಯಲ್ಲಿ ಅದನ್ನ ಇಂತಹ ಅವತಾರ ಪುರುಷರು ಗುರುಗಳು ಜೀನಿಯಸ್ ಪೀಪಲ್ಲು ಯಾವ ರೀತಿಯಲ್ಲಿ ಅದನ್ನು ಅಧ್ಯಾತ್ಮೀಕರಣಗೊಳಿಸ್ತಾರೆ ಅನ್ನೋದನ್ನ ನಾವು ನೋಡೋಣ ಹಿಂದೆ ಅಂದರೆ ಕೃಷ್ಣ ಬರೋದಕ್ಕಿಂತ ಹಿಂದೆ ಆ ಗುರು ಬರೋದಕ್ಕಿಂತ ಹಿಂದೆ ಯಜ್ಞ ಅಂತ ಹೇಳಿದ್ರೆ ಆ ಪದದ ಅರ್ಥವೇ ಹೇಳುವಂತೆ ದೇವಪೂಜಾ ಸಂಗತೀಕರಣ ದಾನೀಶು ದೇವ ಪೂಜೆ ಒಟ್ಟು ಹಾಕುವುದು ದಾನವನ್ನು ಕೊಡುವುದು ಇದು ಮೂರು ಕೆಲಸಗಳು ಯಾವ ಒಂದು ಕ್ರಿಯೆಯಲ್ಲಿ ನಡೆಯುತ್ತದೆಯೋ ಅದಕ್ಕೆ ಯಜ್ಞ ಅಂತ ಹೆಸರು ಒಂದು ಯಜ್ಞ ಮಾಡ್ತಾ ಇರಬೇಕಾದ್ರೆ ದೇವಪೂಜೆ ನಡೆಯುತ್ತಿದೆ ಇಂದ್ರಾಯ ಸ್ವಾಹ ಇಂದ್ರನನ್ನು ಉದ್ದೇಶಿಸಿ ಪೂಜೆ ಒಟ್ಟು ಹಾಕುವುದು ಅಂದ್ರೇನು ಈ ಯಜ್ಞಕ್ಕೆ ಅನೇಕ ವಸ್ತುಗಳು ಬೇಕಾಗುತ್ತೆ ಆ ವಸ್ತುಗಳನ್ನಲ್ಲ ಆತ ಅನೇಕ ವರ್ಷಗಳು ಪ್ರಯತ್ನ ಪಟ್ಟು ಬೇಡಿಯೋ ತಾನೇ ಸಂಪಾದನೆ ಮಾಡಿಯೋ ಆತ ಕೂಡಿಡ್ತಾನೆ ಒಟ್ಟು ಹಾಕುತ್ತಾನೆ ನಂತರ ಯಜ್ಞದ ಕೊನೆಯಲ್ಲಿ ಏನ್ ಮಾಡ್ತಾನೆ ದಾನವನ್ನು ಕೊಡ್ತಾನೆ ದಕ್ಷಿಣೆಯಾಗಿಯೋ ಮತ್ತೆ ಯಾರ್ಯಾರು ಅಲ್ಲಿ ಬಂದಿದ್ದಾರೆಯೋ ಬಡಬಗ್ಗರಾಗಿರ್ಬೋದು ಅಥವಾ ಅರ್ಹರಾಗಿರ್ಬೋದು ಅವರೆಲ್ಲರಿಗೂ ಕೂಡ ದಾನವನ್ನು ನೀಡ್ತಾನೆ ಆದ್ರಿಂದ ಈ ಮೂರೂ ಕ್ರಿಯೆಗಳು ಎಲ್ಲಿ ನಡೆಯುತ್ತಿತ್ತವೋ ಆ ಕ್ರಿಯೆಗೆ ಯಜ್ಞ ಅಂತ ಹಿಂದೆ ಕರಿತಾ ಇದೆ ಆದರೆ ನಿಜವಾಗಿಯೂ ವೇದದ ಉದ್ದೇಶ ಅತ್ಯಂತ ವಿಸ್ತಾರವಾದಂತಹ ವ್ಯಾಪಕವಾದಂತಹ ಉದ್ದೇಶ ನಾವು ಯಾವತ್ತೂ ಕೂಡ ಹಾಗೆನೆ ಈ ಒಂದು ಶಬ್ದವನ್ನ ಒಂದು ಸಂಪ್ರದಾಯವನ್ನು ಒಂದು ಐಡಿಯಾವನ್ನ ಹಾಳ್ ಮಾಡೋರು ಯಾರು ಅಂದರೆ ಸಾಮಾನ್ಯರಾದಂಥ ನಾವು ಮನುಷ್ಯ ಯಾವುದೇ ಒಂದು ಒಳ್ಳೆ ಉನ್ನತವಾದಂತಹ ಆದರ್ಶ ಸಮಾಜದಲ್ಲಿ ಸಿಕ್ಕಿದ್ರೆ ನಮ್ಮ ಲೆವೆಲ್ಗೆ ಅದನ್ನು ತಂದು ಬಿಟ್ಟು ಅದೇ ಆ ಶಬ್ದದ ಅರ್ಥ ಅನ್ನುವ ಹಾಗೆ ನಾವು ಮಾಡುವುದು ನಮ್ಮ ದೈನಂದಿನ ಜೀವನದಲ್ಲೇ ನಮಗೆ ಗೊತ್ತಾಗುತ್ತೆ ನೋಡಿ ಎಷ್ಟು ಪದಗಳು ಕೆಟ್ಟು ಹೋಗಿವೆ ನೋಡಿ ಎಷ್ಟು ಪದಗಳು ನಮ್ಮ ಆಚರಣೆಯಿಂದ ಕೆಟ್ಟು ಹೋಗಿದೆ ಅದಕ್ಕೆಲ್ಲ ನಮ್ಮ ಆಚರಣೆಯೇ ಕಾರಣ ಹಾಗೆಯೇ ಈ ಯಜ್ಞ ಕೇವಲ ಅದಲ್ಲ ಯಜ್ಞದ ಉದ್ದೇಶ ಇನ್ನು ಉನ್ನತವಾದಂತ ಉದ್ದೇಶ ಉದಾತ್ತವಾದಂತಹ ಉದ್ದೇಶ ಅದನ್ನ ಕಂಡವರು ಅತ್ಯಂತ ಕೆಲವೇ ಮಂತು ಅತ್ಯಂತ ಪರಿಶುದ್ಧವಾದಂತಹ ಹೃದಯದಿಂದ ಕಂಡವರು ಅತ್ಯಂತ ಕೆಲವೇ ಮಂತು ಛಾಂದೋಗ್ಯ ನಾನು ಈ ಭಗವದ್ಗೀತೆ ಶುರು ಮಾಡೋಕ್ಕಿಂತ ಮುಂಚೆ ಕೃಷ್ಣನ ಈ ಭಗವದ್ಗೀತೆಯಲ್ಲಿ ಇರತಕ್ಕಂತಹ ಯಜ್ಞದ ಒಂದು ಕಲ್ಪನೆಗೆ ಆಧಾರವಾಗಿ ಅವನ ಗುರುವೇ ಕಾರಣ ಅಂತ ಹೇಳಿದ್ದೆ ಆ ಸಂದರ್ಭದಲ್ಲಿ ಆ ಗುರುವಿನ ಹೆಸರನ್ನು ಹೇಳಿದ್ದೆ ನೆನಪಿದೆ ನಿಮಗೆ ಯಾವುದು ಹಾ ಆ ಸಾಂದೀಪಿನಿ ಅಂದ್ಬಿಟ್ರಿ ಈಗ ಸಾಂದೀಪಿನಿ ಅಂದ್ಬಿಟ್ರೆ ಸಾಂದೀಪಿನಿ ಎಲ್ಲರಿಗೂ ಓದ್ತಿದೆ ಆದರೆ ಆ ಒಂದು ಕಾನ್ಸೆಪ್ಟ್ ಯಜ್ಞದ ಕಾನ್ಸೆಪ್ಟನ್ನ ಛಾಂದೋಗ್ಯೋಪನಿಷತ್ತಿನಲ್ಲಿ ಕೃಷ್ಣನಿಗೆ ಉಪದೇಶ ಮಾಡಿದ ಎಂಬುದಾಗಿ ಹೇಳಿದಂತಹ ಋಷಿಯ ಹೆಸರು ಘೋರ ಆಂಗಿರಸ ಅವನನ್ನೇ ನಾವು ಬೇಕಿದ್ರೆ ಪೌರಾಣಿಕವಾಗಿ ಸಾಂದೀಪನಿ ಆ ಪನಿ ಈ ಪನಿ ಅಂತ ಸೇರಿಸ್ಕೋಬಹುದು ಆದ್ರೆ ಇಲ್ಲಿ ಉಪನಿಷತ್ನಲ್ಲಿ ಬರ್ತಕ್ಕಂತಹ ಹೆಸರು ನಾನು ಹೇಳ್ತೇನೆ ಈಗ ಈ ವ್ಯಕ್ತಿ ಈ ಮಹಾ ಋಷಿ ಕೃಷ್ಣನಿಗೆ ಅಲ್ಲಿ ಇಡೀ ಜೀವನವೇ ಯಜ್ಞ ಅನ್ನುವ ರೀತಿಯಲ್ಲಿ ಬೋಧನೆ ಮಾಡ್ತಾನೆ ಎಷ್ಟು ಅದ್ಭುತವಾಗಿದೆ ಆ ಉಪಾಸನೆ ಇಡೀ ಜೀವನವೇ ಒಂದು ಯಜ್ಞ ಯಜ್ಞ ಅನ್ನುವುದು ಸುಮ್ಮನೆ ಯಾವುದೋ ಒಂದು ನಿಮಿತ್ತದಲ್ಲಿ ಮಾಡ್ತಕ್ಕಂಥದ್ದಲ್ಲ ಯಾರನ್ನೋ ಇಷ್ಟು ಜನರನ್ನು ಮಾತ್ರ ಕೂರಿಸ್ಕೊಂಡು ಮಾಡುವಂಥದ್ದಲ್ಲ ಪ್ರತಿಯೊಬ್ಬರೂ ಮಾಡ್ತಕ್ಕಂಥದ್ದು ಪ್ರತಿಯೊಂದು ಕ್ಷಣವೂ ಮಾಡ್ತಕ್ಕಂಥದ್ದು ಹುಟ್ಟಿನಿಂದ ಸಾಯುವತನವೂ ಮಾಡ್ತಕ್ಕಂಥದ್ದು ಇದು ಯಜ್ಞ ಇಡೀ ಜೀವನವೇ ಯಜ್ಞ ಅದನ್ನು ಎಷ್ಟು ಸುಂದರವಾಗಿ ಮೂರನೆಯ ಖಂಡದ ಹದಿನಾರನೇ ಅಧ್ಯಾಯದಲ್ಲಿ ಮತ್ತು ಹದಿನೇಳನೇ ಅಧ್ಯಾಯದಲ್ಲಿ ಎಷ್ಟು ಚೆನ್ನಾಗಿ ಇಲ್ಲಿ ಹೇಳ್ತಾರೆ ಪುರುಷೋ ವಾವಯಜ್ಞ ಪುರುಷನೇ ಯಜ್ಞ ಅಂತ ಪುರುಷ ನಾನು ಆಗಲೇ ಹೇಳಿದ ಹಾಗೆ ನಮ್ಮ ಹಿಂದಿನವರ ಕಲ್ಪನೆ ಪುರುಷ ಅಂದರೆ ಕೇವಲ ಗಂಡಸರು ಅಂತಲ್ಲ ಹೀಗೆ ತಿಳ್ಕೊಂಡ್ರೆ ನಾವು ತಪ್ಪುದಾರಿಗೆ ಹೋಗ್ತೇವೆ ಪುರುಷ ಅಂದರೆ ಮನುಷ್ಯರು ಅಂತರ್ಥ ಪುರಿ ಶರೀರದಲ್ಲಿ ಶೇತೇ ಇರುತ್ತಾನೆ ಶರೀರದಲ್ಲಿ ಇರುವವಾರುಷ ಅಷ್ಟೇ ಶರೀರದಲ್ಲಿ ವಾಸಿಸುವ ಜೀವಕ್ಕೆ ಪುರುಷ ಅಂತ ಹೆಸರು ಪುರುಷೋ ವಾವಯಜ್ಞ ತೀ ಚುರ್ವಿಶತಿ ವರ್ಷಾ ತತ್ಪಾತವನ ಚತುರ್ವಿಂಶತಿ ಅಕ್ಷರ ಗಾಯತ್ರಿ ಗಾಯತ್ರಂ ಪ್ರಾತಃಸವನ ತದಸ ವಸವೋ ಅನ್ವಾಯತ್ತ ಪ್ರಾಣ ವಸವ ಎದ ವಾಸೆಯಂತ ಈಗ ಒಂದು ಕಲ್ಪನೆ ಹಿಂದೆ ಸೋಮಯಾಗ ಅಂತ ಒಂದು ನಡೀತಾ ಇತ್ತು ಆ ಸೋಮಯಾಗದಲ್ಲಿ ಏನು ಮಾಡುತ್ತಾರೆ ಅಂತ ಹೇಳಿದರೆ ಆಹುತಿಯಾಗಿ ಕೊಡ್ತಕ್ಕಂಥದ್ದು ಸೋಮರಸವನ್ನು ಹಿಂಡಿ ಆಹುತಿಯಾಗಿ ಕೊಡ್ತಾರೆ ಅದನ್ನು ಯಾವ ರೀತಿಯಲ್ಲಿ ಅನೇಕ ಮಂತ್ರಗಳನ್ನು ಇಟ್ಕೊಂಡು ಮಂತ್ರಗಳಲ್ಲೇ ಹಿಂಡಿ ಆಹುತಿ ಕೊಡುವಾಗಲೂ ಕೂಡ ಮಂತ್ರವನ್ನೇ ಉಪಯೋಗಿಸ್ತಾರೆ ಮೂರು ಆಹುತಿಯನ್ನು ದಿನದಲ್ಲಿ ನೀಡಬೇಕಾಗತ್ತೆ ಒಂದು ಬೆಳಿಗ್ಗೆ ಅದಕ್ಕೆ ಪ್ರಾತಃಸವನ ಅಂತ ಹೇಳ್ತಾರೆ ಇನ್ನೊಂದು ಮಧ್ಯಾಹ್ನ ಅದಕ್ಕೆ ಮಾಧ್ಯಂದಿನ ಅಂತ ಹೇಳ್ತಿದ್ರು ಇನ್ನೊಂದು ಸಾಯಂಕಾಲ ಅದಕ್ಕೆ ಸಾಯಂ ಅಂತ ಹೇಳ್ತಾರೆ ಈ ಮೂರು ಒಂದು ದಿವಸದಲ್ಲಿ ನಡ್ತಕ್ಕಂತಹ ಈ ಮೂರು ಇದೆಯಲ್ಲ ಅದನ್ನ ಇಡೀ ಮನುಷ್ಯನ ಜೀವನವಾಗಿ ಎಷ್ಟು ಚೆನ್ನಾಗಿ ಇಲ್ಲಿ ವರ್ಣಿಸಿದ್ದಾರೆ ನೋಡಿ ಮನುಷ್ಯನಿಗೆ ನೂರ ಹದಿನಾರು ವರ್ಷಗಳು ಪೂರ್ಣಾಯುಸ್ ಅಂತ ಹೇಳ್ತಾರೆ ಉಪನಿಷತ್ತಿನ ಪ್ರಕಾರ ಶತಾರು ಶತಾಯುರ್ವೈ ಪುರುಷ ಶತಾಯುರ್ವೈ ಅಂತ ಹೇಳಿದ್ರೆ ಕೇವಲ ನೂರು ಅಂತಲ್ಲ ನೂರ ಹದಿನಾರು ಅಂತ ಇಟ್ಕೊಂಡಿದ್ದಾರೆ ಇಲ್ಲಿ ಆ ನೂರ ಹದಿನಾರನ್ನ ಈ ರೀತಿಯಾಗಿ ವಿಭಾಗ ಮಾಡ್ತಾರೆ ಏನದು ಅಂದ್ರೆ ಹುಟ್ಟಿನಂದಿನಿಂದ ಇಪ್ಪ ನಾಲ್ಕು ವಯಸ್ ವರ್ಷ ವಯಸ್ಸಿನ ತನಕ ಅದು ಮನುಷ್ಯನ ಬೆಳಿಗ್ಗೆ ಅಂತ ಮನುಷ್ಯನ ಬೆಳಿಗ್ಗೆ ಮನುಷ್ಯ ಜೀವನದ ಬೆಳಿಗ್ಗೆ ಮನುಷ್ಯ ಜೀವನದ ಬೆಳಿಗ್ಗೆ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ನೂರ ವರ್ಷ ಮನುಷ್ಯನಿಗೆ ಇದ್ದರೆ ಆ ನೂರ ವರ್ಷಗಳಲ್ಲಿ ಮೊಟ್ಟ ಮೊದಲು ಇಪ್ಪತ್ತ್ ವರ್ಷಗಳು ಆತ ಯುವಕನಾಗಿರುವವರೆಗೂ ಅದು ಅವನ ಬೆಳಿಗ್ಗೆ ಆ ಬೆಳಿಗ್ಗಿನ ಜೀವನದಲ್ಲಿ ಏನ್ಮಾಡಬೇಕು ಅಂತ ಹೇಳಿದ್ರೆ ಆತ ಈ ಯಜ್ಞವನ್ನು ನೀಡ್ತಾನಲ್ಲ ಅದು ಯಾವ ರೀತಿಯಲ್ಲಿ ಅಂದರೆ ಆತ ಮೊಟ್ಟ ತನ್ನ ಜೀವನವನ್ನು ಸ್ಥಿರವನ್ನಾಗಿ ಆಗಿಸಿಕೊಳ್ಳಿಕ್ಕೆ ಯಾವ ಯಾವ ಕರ್ಮವನ್ನು ಮಾಡ್ತಾನೋ ಆ ಎಲ್ಲ ಕರ್ಮಗಳೂ ಕೂಡ ಅವನ ಬೆಳಗಿನ ಸೋಮದ ಸೋಮರಸದ ಆಹುತಿಯಂತೆ ಅಂತ ಆ ರೀತಿಯಲ್ಲಿ ಆತ ಬೆಳ ಅಂತ ತಾನು ಇಪ್ಪತ್ನಾಲ್ಕು ವರ್ಷ ಬದುಕ್ತಾ ಇರ್ತಕ್ಕಂಥದ್ದು ತನ್ನ ಜೀವನದಲ್ಲಿ ಅದು ಆ ಒಂದು ಸೋಮ ಯಾಗದ ಬೆಳಗಿನ ಆಹುತಿಯಂತೆ ಅಂತ ಅಷ್ಟು ಪವಿತ್ರಮಯವಾದಂತಹ ಜೀವನ ತನ್ನ ಜೀವನವನ್ನು ಸ್ಥಿರವನ್ನಾಗಿಸಿಕೊಳ್ಳಿಕ್ಕೆ ಏನೇನು ಮಾಡಬೇಕೋ ಎಲ್ಲವೂ ಕೂಡ ಯಜ್ಞದ ರೀತಿಯಲ್ಲಿ ಆತ ಬದುಕಬೇಕು ಅಂತ ಪುನಃ ಹೇಳ್ತಾರೆ ನಂತರದ ಆತನ ನಾಲ್ಕ್ ವಯಸ್ಸು ನಲ್ವತ್ನಾಲ್ಕು ವರ್ಷ ಅಂದ್ರೆ ಇಪ್ಪತ್ನಾಲ್ಕು ಕೂಡಿಸು ನಲವತ್ನಾಲ್ಕು ಎಷ್ಟಾಯ್ತು ಅರವತ್ತೆಂಟು ವರ್ಷ ಆಯ್ತು ಆ ಅರವತ್ತೆಂಟು ವರ್ಷಗಳು ಅವನ ಮಾಧ್ಯ ಸಮ ಮಧ್ಯಾಹ್ನ ಅವನ ಜೀವನದ ಮಧ್ಯಾಹ್ನ ಅಂದ್ರೆ ಈಗ ನೋಡಿ ಅರವತ್ತೆಂಟು ವಯಸ್ಸಂದ್ರೆ ಅವನ ಜೀವನದ ಅಂತಿಮ ಗಡಿ ದಾಟಿ ಹೊರಟೋಗಿರುತ್ತೆ ಅರವತ್ತೆಂಟು ವಯಸ್ಸು ಅಂದರೆ ಆದರೆ ಆಗಿನ ಕಾಲದಲ್ಲಿ ಅರವತ್ತೆಂಟು ವಯಸ್ಸು ಅಂದರೆ ಪ್ರೌಢ ಅಂತ ಮಧ್ಯ ವಯಸ್ಕ ಅಂತ ಅಷ್ಟು ಗಟ್ಟಿಮುಟ್ಟಾಗಿ ಇರ್ತಾ ಇದ್ರು ಅವರು ಯಾಕೆ ಅಂದರೆ ಆ ಜೀವನವನ್ನು ಯಜ್ಞಮಯವನ್ನಾಗಿ ಅವರು ಮಾಡಿಸ್ಕೊಡ್ತಾ ಇದ್ರು ಯಜ್ಞಮಯವಾಗಿ ಸ್ಯಾಕ್ರಿಫೈಸ್ ಅದಕ್ಕೆ ಇಂಗ್ಲೀಷ್ನಲ್ಲಿ ಕರೆಕ್ಟ್ ಆಗಿ ಹೇಳಿದ್ದಾರೆ ಅವನಿಗೆ ಆ ಯಜ್ಞಕ್ಕೆ ಏನು ಹೇಳ್ತಾರೆ ಸ್ಯಾಕ್ರಿಫೈಸ್ ಸ್ಯಾಕ್ರಿಫೈಸ್ ಆಗಬೇಕು ಇಡೀ ಜೀವನ ಸಾಕ್ರಿಫೈಸ್ ಆಗಬೇಕು ತ್ಯಾಗ ಹಾಗೆ ಆತ ಬದುಕುತ್ತಾ ಅವನೇನ್ ಮಾಡ್ತಾನೆ ಅದರಲ್ಲಿ ರೋದಯಂತಿ ಸುಖ ದುಃಖಗಳನ್ನು ಅನುಭವಿಸ್ತಾನಂತೆ ಆ ಸುಖ ದುಃಖಗಳನ್ನು ಅನುಭವಿಸ್ತಾನಲ್ಲ ಅದನ್ನು ಯಾವ ರೀತಿಯಲ್ಲಿ ಆತ ಅನುಭವಿಸ್ಬೇಕು ಅಂದರೆ ಅದು ಅವನು ಮಧ್ಯಾಹ್ನ ಸೋಮರಸದ ಯಾವ ಆಹುತಿಯನ್ನ ಭಗವಂತನಿಗೆ ನೀಡ್ತಾನೆಯೋ ಅದೇ ರೀತಿಯಲ್ಲಿ ಅವನ ಸುಖ ದುಃಖಗಳು ಜೀವನದಲ್ಲಿ ಬರ್ತಕ್ಕಂಥ ಎಲ್ಲ ಸುಖ ದುಃಖಗಳು ಕೂಡ ಎಲ್ಲವೂ ಕೂಡ ಆ ಜೀವನ ಬೆಳೀಲಿಕ್ಕೆ ಏನೇನು ಬೇಕೋ ಅದು ಯಜ್ಞ ಅಂತ ಆ ರೀತಿಯಲ್ಲಿ ಬದುಕಬೇಕಂತೆ ಪುನಃ ಅವನ ಕೊನೆಯ ಯಾವ ಒಂದು ನಲವತ್ತ ಎಂಟು ವರ್ಷ ವಯಸ್ಸಿದೆಯೋ ಅರವತ್ತೆಂಟು ನಲವತ್ತೆಂಟು ಎಷ್ಟಾಯಿತೋ ನೂರ ಹದಿನಾರು ವರ್ಷ ಆ ನಲವತ್ತೆಂಟನ್ನು ಆ ವರ್ಷಗಳನ್ನು ಅವನ ಕೊನೆಯ ಸಂಧ್ಯೆಯ ಸಮಯ ಆ ಜೀವನ ಬಿಡುವಂತಹ ಸಮಯ ಅಂತಹ ಸಮಯದಲ್ಲಿ ಆತ ಏನ್ ಮಾಡಬೇಕು ಅಂತ ಹೇಳಿದ್ರೆ ಯಾವ ಯಾವದನ್ನು ಆತ ಬೋಗಿಸುತ್ತಾನೆಯೋ ಅದೆಲ್ಲವನ್ನೂ ಕೂಡ ಯಜ್ಞದ ರೀತಿಯಲ್ಲಿ ಆತ ಬೋಗಿಸ್ಬೇಕಂತೆ ಯಜ್ಞದ ರೀತಿಯಲ್ಲಿ ಆತ ಸ್ವೀಕರಿಸಬೇಕಂತೆ ಯಾವ ರೀತಿಯಲ್ಲಿ ಆದಿತ್ಯ ಸೂರ್ಯ ನೀರನ್ನು ಸಂಗ್ರಹಿಸ್ತಾನೆಯೋ ನೀರನ್ನು ಸಂಗ್ರಹಿಸ್ಕೊಂಡು ಅವನೇನು ಮನೆಯಲ್ಲಿ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡಿರಲ್ಲ ಆದಿತ್ಯ ಯಾಕೆ ಯಾಕೆ ತಗೊಳ್ತಾನೆ ಪುನಃ ಮೋಡದ ರೂಪದಲ್ಲಿ ಸುರಿಸ್ಲಿಕ್ಕೆ ತಗೊಳ್ತಾನೆ ಹಾಗೆಯೇ ನಾವು ಯಾವ ರೀತಿಯಲ್ಲಿ ಸಮಾಜದಿಂದ ಸ್ವೀಕರಿಸಬೇಕು ಅಂದರೆ ಸಮಾಜಕ್ಕೆ ಹಿತವನ್ನುಂಟು ಮಾಡುವಂತೆ ಪುನಃ ಸುರಿಸ್ಬೇಕು ಸಮಾಜದ ಮೇಲೆ ಆ ರೀತಿಯಲ್ಲಿ ಬದುಕನ್ನು ನಡೆಸ್ತಕ್ಕಂಥದ್ದು ಮೂರನೆಯ ಸಾಯಂಕಾಲ ನಮ್ಮ ಜೀವನ ನಮ್ಮ ಜೀವನದ ಸಾಯಂಕಾಲದ ದಿನದಲ್ಲಿ ನಡೀಬೇಕಂತ ಅದು ಇನ್ನು ನಲವತ್ತೆಂಟು ವರ್ಷಗಳು ಯಾರು ಈ ರೀತಿಯಾಗಿ ನಲ್ವತ್ತೆಂಟು ವರ್ಷಗಳು ಬದುಕ್ತಾರೆಯೋ ಅವರು ಪೂರ್ಣಾಯುಷು ಬದುಕ್ತಾರಂತೆ ಯಜ್ಞದ ರೀತಿಯೆಲ್ಲ ತಮ್ಮ ಜೀವನವನ್ನು ಸಹಿಸ್ ಸವಿಸಿದವರು ಪೂರ್ಣಾಯುಷನ್ನು ಬದುಕ್ತಾರೆ ಅಂತ ಅಲ್ಲಿ ಉಪನಿಷತ್ನಲ್ಲಿ ಕೃಷ್ಣನ ಗುರು ಘೋರ ಅಂಗಿರಿಸ ಉಪದೇಶ ಮಾಡ್ತಾನೆ ಪುನಃ ಎಷ್ಟು ಚೆನ್ನಾಗಿ ಆತ ಒಂದೊಂದು ಅಂಗ ಅಂಗವಾಗಿ ಆ ಯಜ್ಞವನ್ನ ಹೇಳ್ತಾನೆ ನೋಡಿ ಆದ್ರಿಂದ ಆ ಗುರುವಿಂದ ಆ ಶಿಷ್ಯನಿಗೆ ಇದೆಲ್ಲ ವಿದ್ಯೆ ಬಂದಿರತಕ್ಕಂಥದೋಸ್ಕರ ನೋಡ್ತೇವೆ ಮುಂದೆ ಐದನೇ ಅಧ್ಯಾಯದಲ್ಲಿ ಕೃಷ್ಣ ಅನೇಕ ವಿಧದ ಯಜ್ಞಗಳನ್ನು ಅಲ್ಲಿ ಪ್ರಸ್ತಾಪ ಮಾಡ್ತಾನೆ ಈ ಯಜ್ಞಗಳು ನಿಮಗೆ ಎಲ್ಲೂ ಬೇರೆ ಕಡೆ ಸಿಗೋಲ್ಲ ವೇದದಲ್ಲಿಯೂ ಕೂಡ ಯಜ್ಞ ಸಿಗೋಲ್ಲ ವೇದದಲ್ಲಿ ಸಿಗ್ತಕ್ಕಂಥ ಯಜ್ಞಗಳು ಎಲ್ಲವೂ ಕೂಡ ದ್ರವ್ಯ ಉಪಯೋಗಿಸಿ ಮಾಡ್ತಕ್ಕಂಥ ಯಜ್ಞಗಳು ಅಂದರೆ ಆಹುತಿ ಕೊಡಿ ಕೊಟ್ಟು ಮಾಡತಕ್ಕಂತಹ ಯಜ್ಞಗಳು ಯಾವುದೂ ಕೂಡ ಜೀವನವನ್ನೇ ಯಜ್ಞವನ್ನಾಗಿ ಮಾಡಿಸಿಕೊಳ್ಳಬೇಕು ಅಂತ ಹೇಳುವಂತಹ ಯಜ್ಞಗಳು ಅಲ್ಲಿ ದಿಸ್ ಇಸ್ ದ ಗ್ರೇಟ್ ಕಾಂಟ್ರಿಬ್ಯೂಷನ್ ಆಫ್ ದಿಸ್ ಟೀಚರ್ ಭಗವಾನ್ ಶ್ರೀಕೃಷ್ಣ ಅದಕ್ಕೆ ಅವನ ಗುರುಗಳು ಕೊಟ್ಟಂತಹ ಈ ಉಪದೇಶವೇ ಕಾರಣ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ ಪ್ರತಿಯೊಂದು ನಾವು ಜೀವನದಲ್ಲಿ ಮಾಡ್ತಕ್ಕಂಥ ಪ್ರತಿಯೊಂದು ಯಾವ ರೀತಿಯಲ್ಲಿ ಯಜ್ಞದ ಒಂದೊಂದು ಅಂಗ ಅಂತ ಸಹ ಯದ್ ಅಶಿಷತಿ ಯತ್ ಪಿಪಾಸತಿ ಎನ್ನ ರಮತೆ ತಾ ಅಸೀಕ್ಷ ಮೂರು ಹದಿನೇಳು ಒಂದರಿಂದ ಶುರುವಾಗುತ್ತೆ ಇದೆಲ್ಲ ವಿವರಣೆಗಳು ಯಜ್ಞದಲ್ಲಿ ಮೊಟ್ಟ ಮೊದಲನೆಯದಾಗಿ ದೀಕ್ಷೆ ಅಂತ ತಗೊಳ್ಬೇಕು ಸೋಮಯಾಗದ ಅಗ್ನಿಷ್ಟೋಮ ಅಂತ ಒಂದು ಬರುತ್ತೆ ಸೋಮಯಾಗದಲ್ಲಿ ಒಂದಾನು ಯಾಗ ಅದರಲ್ಲಿ ಮೊಟ್ಟ ಯಜಮಾನ ತನ್ನ ಪತ್ನಿಯ ಜೊತೆಗೆ ದೀಕ್ಷೆಯನ್ನು ತೆಗೆದುಕೊಳ್ಬೇಕು ನಾನು ಇಷ್ಟು ದಿವಸಗಳು ಯಜ್ಞವನ್ನ ಮಾಡ್ತೇನೆ ಆ ದೀಕ್ಷೆಯೇ ಅತ್ಯಂತ ರಿಗರಸ್ ಆಗಿರ್ತದೆ ಅದನ್ನು ಯಜ್ಞ ಮಾಡೋದು ಸುಲಭ ಸುಲಭ ಅಲ್ಲ ಅತ್ಯಂತ ಕಠಿಣವಾಗಿರ್ತದೆ ಆತ ಅನೇಕ ರೂಲ್ಸ್ಗಳನ್ನು ಫಾಲೋ ಮಾಡಬೇಕು ಅದರಲ್ಲಿ ಆ ದೀಕ್ಷೆಯಲ್ಲಿ ಆ ದೀಕ್ಷೆ ಯಾವುದಪ್ಪ ಅಂತ ಹೇಳಿದ್ರೆ ಯದ ಅಶಿಶಿ ಶತಿ ಆತ ಹಸಿವೆಯಿಂದ ಬಳಲುತ್ತ ಇರ್ತಾನೆ ಒಬ್ಬ ತನ್ನ ಹಸಿವಿದೆಯಲ್ಲ ಹಸಿವು ತಿನ್ನಬೇಕು ಅಂತ ಅನ್ಸುತ್ತಲ್ಲ ಎದ ಪಿಪಾಸಿಸತಿ ಕುಡಿಬೇಕು ಅಂದರೆ ಯಾವ ಬಾಯಾರಿಕೆ ಅವನಿಗೆ ಉಂಟಾಗುತ್ತೋ ಎನ್ನ ರಮತೆ ಯಾವುದೋ ಒಂದು ವಸ್ತು ಬೇಕು ಯಾವುದೋ ಒಂದು ವಸ್ತು ಬೇಕು ಸಿಗ್ತಾ ಇಲ್ಲ ಅಂತ ಯಾವುದೋ ಒಂದು ದುಗುಡ ನನ್ನ ಮನಸ್ಸಿನಲ್ಲಿ ಉಂಟಾಗ್ತಾ ಇದೆಯಲ್ಲ ಅದೇ ದೀಕ್ಷೆ ಅಂತೆ ಅದೇ ದೀಕ್ಷೆ ಅಲ್ಲಿಗೆ ಅವನ ಜೀವನ ಶುರುವಾಯಿತು ಅಂತ ಅರ್ಥ ದೀಕ್ಷೆಯಿಂದ ಹೇಗೆ ಯಜ್ಞ ಶುರುವಾಯಿತೋ ಹಾಗೆಯೇ ನಾವು ಜೀವನ ಮಾಡ್ತಕ್ಕಂಥದ್ದು ಯಾವುದಕ್ಕೆ ಏನೋ ಬೇಕು ಬೇಕು ಬೇಕು ಬೇಕು ಬೇಕು ಸಂಪಾದನೆ ಮಾಡಬೇಕು ಬೇಕು ಸಂಪನ್ನೆ ಮಾಡಬೇಕು ಅಂತ ಹೌದಲ್ವಾ ಈ ಬೇಕು ಸಂಪನ್ನೆ ಮಾಡಬೇಕು ಅನ್ನೋದು ಇಲ್ಲದೇ ಹೋಗಿದ್ದಿದ್ರೆ ನಮ್ಮ ಜೀವನ ಸ್ಟಾರ್ಟೇ ಆಗಲ್ಲ ನಾವು ದುಡಿಯೋದೇ ಇಲ್ಲ ನಾವು ದುಡಿಯೋದೇ ಇಲ್ಲ ನಾವು ದುಡಿತೀವಿ ಅಂದರೆ ನಮಗೆ ಬೇಕು ನಮ್ಮ ಹೊಟ್ಟೆ ಹಸಿವನ್ನ ನಮ್ಮ ಬಾಯಾರಿಕೆಯನ್ನು ನೀಗಿಸಿಕೊಳ್ಳಬೇಕು ಆದ್ದರಿಂದ ಅದೇ ದೀಕ್ಷಾ ನಮ್ಮ ಜೀವನ ಅಂತಕ್ಕಂಥ ಯಜ್ಞ ಪ್ರಾರಂಭವಾಗುತ್ತಂತೆ ಅಲ್ಲಿಂದ ನಂತರ ಯತ್ ಯಥಾತಿ ಯತ್ ಪಿಬತಿ ಯದ್ರಮತೆ ಯದ್ ಉಪಸದೈಹಿ ಏತಿ ಅಂತ ನಂತರ ಈ ಅಗ್ನಿಸ್ಟೋಮದಲ್ಲಿ ಇನ್ನೊಂದು ಇದು ಬರ್ತದೆ ಯಾವುದು ಅಂದರೆ ಉಪಸದ್ ಅನ್ನುವಂತಹ ಒಂದು ವಿಶಿಷ್ಟವಾದಂತಹ ಕ್ರಿಯೆ ಉಪಸದ್ ಅನ್ನುವಂಥ ಒಂದು ಹೋಮ ವಿಶಿಷ್ಟ ಆ ಉಪಸದ್ ಅನ್ನುವಂತಹ ಹೋಮ ವಿಶಿಷ್ಟದಲ್ಲಿ ಏನಾಗುತ್ತೆ ಅಂದರೆ ಅಲ್ಲಿ ಆತ ಆಹುತಿಯನ್ನು ನೀಡ್ತಾನಂತೆ ಆಹುತಿಯನ್ನು ಸೋಮದ ಆಹುತಿಯನ್ನು ನೀಡ್ತಕ್ಕಂಥದ್ದು ಇಲ್ಲಿ ಯಾವುದು ಅಂದರೆ ಮನುಷ್ಯ ಅಶ್ನಾತಿ ತಿನ್ನತಾನೆ ಪಿಪತಿ ಕುಡಿತಾನೆ ಯಮತೆ ವಿಷಯ ವಸ್ತುಗಳಲ್ಲಿ ರಮಿಸುತ್ತಾನೆ ಅದೆಲ್ಲವೂ ಕೂಡ ಈ ಉಪಸದ ಹೋಮದಂತೆ ಅಂದರೆ ಅದಲ್ಲಿ ಅದರಲ್ಲಿ ಇಂತಹ ಪವಿತ್ರ ಭಾವನೆಯನ್ನು ಇಡಬೇಕು ಅಂತ ಅರ್ಥ ಅದರಲ್ಲೆಲ್ಲ ಇಂತಹ ಪವಿತ್ರ ಭಾವನೆಯನ್ನು ಇಡಬೇಕು ಅಂತ ಎಲ್ಲಿ ತನಕ ಹೋಗ್ತಾರೆ ಈ ಉಪನಿಷತ್ಕಾರರು ಅಥ ಎದ್ ಹಸತಿ ಯಜ್ಜಕ್ಷತಿ ಚರತಿ ಸ್ತುತ ಶಸ್ತ್ರೈರೇವ ಅವನು ನಗುವುದು ಅವನು ಹಲ್ಲಿನಿಂದ ಅಗಿಯುವುದು ಹಾಗೆ ಪತ್ನಿ ಸಂಗಮ ಮಾಡುವುದು ಇದೆಲ್ಲವೂ ಕೂಡ ಆ ಯಜ್ಞದಲ್ಲಿ ಮಾಡತಕ್ಕಂತಹ ಯಾವ ಸ್ತುತ ಸ್ತೋತ್ರ ಇದೆಯೋ ಅದಕ್ಕೆ ಸಮಾನವಂತೆ ಸೋಮಯಾಗದಲ್ಲಿ ಒಂದು ವಿಶೇಷ ಏನು ಅಂತ ಹೇಳಿದ್ರೆ ಮಧ್ಯದಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ ಭಜನೆ ಮಾಡ್ತೇವಲ್ಲ ದೇವರಿಗೆ ನೈವೇದ್ಯವನ್ನು ಇಟ್ಟು ದೇವರು ನೈವೇದ್ಯವನ್ನು ಸ್ವೀಕರಿಸುವಂತಹ ಸಂದರ್ಭದಲ್ಲಿ ಏನು ಮಾಡ್ತೇವೆ ಅವನಿಗೆ ಎಂಟರ್ಟೈನ್ಮೆಂಟ್ ಕೊಡ್ತೇವೆ ಹೌದಲ್ವಾ ಈಗ ನಾವು ಕೂಡ ಗೆಸ್ಟ್ ಎಂಟರ್ಟೈನ್ಮೆಂಟ್ ಯಾವ ರೀತಿ ಒಂದು ದೊಡ್ಡ ಕ್ಲಬ್ಗೆ ಬಾರಿಗೆ ಹೋದಾಗ ಎಲ್ಲ ಅಲ್ಲಿ ವೈನು ಅದು ಇದು ಎಲ್ಲ ತಿಂತಾ ಇರಬೇಕಾದ್ರೆ ಡ್ಯಾನ್ಸ್ ನಡೀತಾ ಇರೋಲ್ವ ಸಿಂಗಿಂಗ್ ನಡೀತಾ ಇರೋಲ್ವಾ ಹಾಗೆ ಭಗವಂತ ನಿಮ್ಮ ಅತಿಥಿ ಆದಾಗ ಆತ ನೈವೇದ್ಯವನ್ನು ನೀವು ಕೊಡುವಾಗ ಆತ ತಿನ್ನುವಾಗ ನೀವೇನ್ಮಾಡ್ತೀರಾ ಭಜನೆಯನ್ನು ಹಾಡ್ತೀರ ಅವನಿಗೆ ಡ್ಯಾನ್ಸು ಮಾಡ್ಬೋದು ಆದ್ರೆ ನೀವು ಭಜನೆಯನ್ನ ಹಾಡ್ತೀರ ಹಾಗೆ ಯಜ್ಞದಲ್ಲಿ ಯಜ್ಞದಲ್ಲಿ ಒಂದು ಅಂಗವಾಗಿ ಋಗ್ವೇದ ಮಂತ್ರವನ್ನ ಕೆಲವೊಂದು ಯಾವುದು ಸ್ತೋಭ ಅಂತ ಹೇಳ್ತಾರೆ ಆವು ಯಾವ ರೀತಿಯಲ್ಲಿ ನೀವು ಸಂಗೀತದಲ್ಲಿ ತಾನ್ ಅಂತ ಹೇಳ್ತೀರಲ್ಲ ಆ ಅಂತ ಆಲಾಪ ಹಾಗೆ ಆಲಾಪಗಳನ್ನ ಮಧ್ಯದಲ್ಲಿ ಹಾಕಿ ಸ್ತೋಭ ಅಂತ ಹೇಳ್ತಾರೆ ಅತೋಭ ಅದನ್ನು ಹಾಕಿ ಹಾಡುವುದಕ್ಕೆ ಸ್ತೋತ್ರ ಅಂತ ಹೆಸರು ಅದನ್ನೇ ಸಾಮಗಾನ ಅಂತ ಹೆಸರು ಸಾಮಗಾನದಿಂದಲೇ ಸಂಗೀತ ಬಂದಿರೋದು ಆ ಸಾಮಗಾನವೇ ನಿಮ್ಮ ಜೀವನದಲ್ಲಿ ಈ ಮೂರು ರೀತಿಯಾಗಿ ನಡೀತಾ ಇದೆ ಅಂತ ಅಥ ಎಪೋ ದಾನಂ ಆರ್ಜವಂ ಅಹಿಂಸಾ ಸತ್ಯ ವಚನಮಿತಿ ತಾ ಅಸ್ಯ ದಕ್ಷಿಣಾ ಯಜ್ಞದಲ್ಲಿ ಯಾವುದು ದಕ್ಷಿಣೆಯನ್ನು ನೀವು ಕೊಡ್ತೀರಿಯೋ ಅದು ಯಾವುದಕ್ಕೆ ಸಮಾನ ಅಂತ ಹೇಳಿದ್ರೆ ನೀವು ಜೀವನದಲ್ಲಿ ತಪಸ್ಸನ್ನು ಮಾಡ್ತೀರ ತಪಸ್ಸಂದ್ರೆ ಏನು ಸಂಪಾದನೆ ಮಾಡಬೇಕಾದ್ರೆ ಎಷ್ಟು ಕಷ್ಟಪಡ್ಬೇಕಲ್ಲ ಅವರಿವರು ಬೈದಿದ್ದನ್ನು ಸಹಿಸ್ಬೇಕು ತಾನೆ ಅವರು ಥೂ ಚೀ ಅಂದ್ರೂ ಕೂಡ ಒರೆಸ್ಕೊಂಡು ಎಸ್ ಅಂತ ನಗ್ತಾನೆ ಇರೋದು ಹೌದೌದು ಆ ಸಹಿಸಿಕೊಳ್ಳುವುದು ಒಳಗೆ ಅದರ ರಿವೋಲ್ಟ್ ಮಾಡ್ತಾ ಇರುತ್ತೆ ಆದ್ರೂ ನೀವು ಸಹಿಸ್ಕೊಡ್ತೀರಾ ಆ ಎರಡು ಆಕ್ಷನ್ ಮತ್ತು ರಿಯಾಕ್ಷನ್ ಅಲ್ಲಿ ಏನು ಜನ್ರೇಟ್ ಆಗುತ್ತೆ ಅಂದರೆ ಹೀಟ್ ಜನ್ರೇಟ್ ಆಗುತ್ತೆ ಹೀಟ್ ಆ ಹೀಟಿಗೆ ತಪಸ್ಸು ಅಂತ ಹೆಸರು ತಪಸ್ಸಂದ್ರೆ ಸುಡುವುದು ಅಂತ ಅರ್ಥ ಹಾಗೆಯೇ ಮಾನ ಅಪಮಾನ ಸುಖ ದುಃಖ ಶೀತ ಉಷ್ಣ ಇದೆಲ್ಲವನ್ನೂ ಕೂಡ ಮರುಮಾತಿಲ್ಲದೆ ಸಹಿಸುವುದು ಯಾವುದಿದೆಯೋ ಅದಕ್ಕೆ ತಪಸ್ಸು ಅಂತ ಅರ್ಥ ಆ ತಪಸ್ಸು ದಾನ ನೀವು ಯಾವುದು ದಾನವಾಗಿ ಕೊಡ್ತೀರಿಯೋ ಇನ್ನೊಬ್ಬರಿಗೆ ಆರ್ಜವ ಆರ್ಜವ ಅಂದರೆ ರುಜುತ್ವ ಮನಸ್ಸು ಮಾತು ಕೃತಿ ಮೂರೂ ಒಂದೇ ರೀತಿಯಲ್ಲಿ ಇರಬೇಕು ಅದು ಆರ್ಜವ ಅಹಿಂಸ ಯಾವ ಅಹಿಂಸೆ ವೃತ್ತವನ್ನು ನೀವು ನಿಮ್ಮ ಜೀವನದಲ್ಲಿ ಆಚರಿಸ್ತೀರಿಯೋ ಅದು ಸತ್ಯವಚನ ನೀವು ನುಡಿ ತಕ್ಕಂತಹ ಸತ್ಯವಚನ ಇವೆಲ್ಲವೂ ಕೂಡ ನೀವು ಯಜ್ಞದಲ್ಲಿ ನೀಡ್ತಕ್ಕಂತಹ ದಕ್ಷಿಣೆಗೆ ಸಮಾನ ನಂತರ ಹೇಳ್ತಾನೆ ತಸ್ಮ್ ಆಹು ಸೋಷ್ಯತಿ ಅಸೋಷ್ಠ ಇಪಾದನೇವ ಅಸ ತನ್ಮರಣ ಅವ್ರತಃ ಆದ್ದರಿಂದಲೇ ಮನುಷ್ಯ ತಾನು ಇನ್ನೊಬ್ಬನನ್ನು ಹುಟ್ಟಿಸುವುದು ಅಂತ ಯಾವುದಿದೆಯೋ ಅದೇ ಅದನ್ನು ಎಷ್ಟು ಚೆನ್ನಾಗಿಲ್ಲಿ ಹೇಳಿದ್ದಾರೆ ಅಂದರೆ ಒಂದೇ ಧಾತುವನ್ನು ಎರಡು ಸಲ ಇಲ್ಲಿ ಆಟ ಆಡಿದ್ದಾರೆ ಎಷ್ಟು ರಮ್ಯವಾಗಿ ವರ್ಣಿಸಿದ್ದಾರೆ ಒಂದೇ ಧಾತು ಹುಟ್ಟಿಸುವುದು ಅನ್ನುವುದು ಕೂಡ ಶೂಂಗ್ ಅನ್ನುವಂಥ ಧಾತುವೆಂದು ಉತ್ಪತ್ತಿ ಆಗುತ್ತೆ ಹಾಗೆಯೇ ಹಿಂಡುವುದು ಅನ್ನುವಂತಹ ಯಾವ ಒಂದು ಪದ ಇದೆಯೋ ಅದು ಕೂಡ ಶುಣಿ ಅಭಿಷವೆ ಅನ್ನುವಂತಹ ಧಾತುವಿಂದ ಉತ್ಪತ್ತಿ ಆಗುತ್ತೆ ಈ ಎರಡು ಧಾತುವನ್ನು ಒಂದೇ ಸಮಯವಾಗಿ ಇಟ್ಟುಕೊಂಡು ಯಜ್ಞಕ್ಕೂ ಮನುಷ್ಯ ಜೀವನಕ್ಕೂ ಇಲ್ಲಿ ಸಮೀಕರಣ ಮಾಡ್ತಾ ಯಾವ ರೀತಿಯಲ್ಲಿ ಮನುಷ್ಯ ಪ್ರಜೋತ್ಪತ್ತಿ ಮಾಡುತ್ತಾನೆಯೋ ಹಾಗೆಯೇ ಯಜ್ಞದಲ್ಲಿ ಯಾವ ರೀತಿಯಲ್ಲಿ ಸೋಮವನ್ನು ಹಿಂಡದಾಗುತ್ತದೆಯೋ ಅದೆರಡೂ ಕೂಡ ಒಂದೇ ಎರಡು ಕೂಡ ಒಂದೇ ಅಷ್ಟು ಪವಿತ್ರಮಯವಾದದ್ದು ಹಾಗೆಯೇ ಅವನ ಮರಣವೇ ಅವನ ಅವಭೃತ ಸ್ನಾನ ಯಜ್ಞದ ಕೊನೆಯಲ್ಲಿ ಯಜ್ಞದ ಸಮಾಪ್ತಿಯಾಗಿ ಒಂದು ಸ್ನಾನವನ್ನು ಮಾಡಬೇಕು ಮಂತ್ರಪೂತವಾದಂತಹ ನೀರಿನಿಂದ ಋತ್ರಿಕ್ ಪೋತೃಗಳು ಪತಿ ಮತ್ತು ಪತ್ನಿ ಅಥವಾ ಯಜಮಾನ ಪತಿ ದಂಪತಿಗಳಿಗೆ ಅಲ್ಲಿ ಅಲ್ಲೇ ಕೂಡಿಸ್ಬಿಟ್ಟು ಸ್ನಾನ ಮಾಡಿಸ್ತಾರೆ ಮಂತ್ರಪೂತವಾದಂತಹ ನೀರಿನಿಂದ ಅದಕ್ಕೆ ಅವಭೃತ ಅಂತ ಹೆಸರು ಯಜ್ಞ ಸಮಾಪ್ತಿಯ ನಂತರ ಮಾಡ್ತಕ್ಕಂಥದ್ದು ಅವಭೃತ ಸ್ನಾನ ಮಾಡಿದ ಮೇಲೆ ಇನ್ನು ಅಲ್ಲಿ ಯಜ್ಞ ಸಮಾಪ್ತಿ ಆದಂಗೆ ಲೆಕ್ಕ ದಕ್ಷಿಣೆ ಕೊಟ್ಟ ಮೇಲೆ ಅವಮೃತ ಸ್ನಾನ ಹೀಗೆ ಈ ಅವಭೃತ ಸ್ನಾನ ನಮ್ಮ ಜೀವನದಲ್ಲಿ ಯಾವುದು ಅಂದ್ರೆ ಮರಣ ನೋಡಿ ಎಂತ ಅದ್ಭುತವಾದಂತಹ ಕಲ್ಪನೆ ಮರಣ ಅಂತಕ್ಕಂಥದ್ದು ಅಂತಿಂತದ್ದಲ್ಲ ಅವಭೃತ ಸ್ನಾನ ಮಾಡಿದ ಹಾಗೆ ಅಂತ ಅವಭೃತ ಸ್ನಾನ ಮಾಡಿದ ಹಾಗೆ ಆದ್ರಿಂದ ಯಾಕೆ ಹೆದರ್ಬೇಕು ನಾವು ಮರಣಕ್ಕೆ ಆ ರೀತಿಯಲ್ಲಿ ಬದುಕಬೇಕು ಅಂತ ಅರ್ಥ ಆ ರೀತಿಯಲ್ಲಿ ಬದುಕಬೇಕು ಯಜ್ಞದ ರೀತಿಯಲ್ಲಿ ಬದುಕಿದ್ರೆ ಆ ಸಾರ್ಥಕವಾದಂತಹ ಪಾಡನ್ನು ಇಟ್ಟುಕೊಂಡು ನಾವು ಅತ್ಯಂತ ಸಂತೃಪ್ತಿಯಿಂದ ಅವಭೃತ ಸ್ನಾನವನ್ನು ಮಾಡ್ತಾ ಹೋಗ್ತೇವೆ ಈ ಲೋಕದಿಂದ ಹಾಗೆ ಇಡೀ ಜೀವನ ಅಂತಕ್ಕಂಥದ್ದು ಯಜ್ಞಮಯ ಅಂತ ಅಲ್ಲಿ ಛಾಂದೋಗ್ಯದಲ್ಲಿ ಹೇಳಿಬಿಟ್ಟು ಆ ಘೋರ ಆಂಗಿರಸ ತನ್ನ ಶಿಷ್ಯನಾದಂತಹ ಕೃಷ್ಣನಿಗೆ ದೇವಕಿ ಪುತ್ರನಾದಂತಹ ಕೃಷ್ಣನಿಗೆ ಉಪದೇಶ ಮಾಡ್ತಾನೆ ನೋಡು ಇದನ್ನ ನೀನು ಈಗಲಿಂದ ಹಿಡಿದು ಸಾಯುವವರೆಗೆ ದೇಹ ಬಿಡುವವರೆಗೆ ಚಿಂತನೆ ಮಾಡ್ತಾ ಇದ್ರೆ ನೀನು ಏನಾಗ್ತೀಯಾ ಅಂದ್ರೆ ಪ್ರತಿಪದ್ಯೇದ ನೀನು ಈ ಒಂದು ಮೂರು ಗುಣಗಳನ್ನ ನೀನು ಹೊಂದುವೆ ಯಾವುದದು ಅಕ್ಷಿತ ಮಸಿ ಪ್ರಾಣ ಶಂಸಿತ ಮಸಿ ನೀನು ಮರಣರಹಿತನಾಗುವೆ ಅಚ್ಯುತ ಮಸಿ ಕ್ಷಯ ರಹಿತನಾಗುವೆ ಕ್ಷಯವನ್ನು ಯಾವತ್ತೂ ಹೊಂದುವುದಿಲ್ಲ ನೀನು ಅಚ್ಯುತಮಸಿ ಯಾವತ್ತೂ ಕೂಡ ನಿನ್ನ ಸ್ವರೂಪದಿಂದ ನೀನು ಕೆಳಗೆ ಬೀಳುವುದಿಲ್ಲ ಅಚ್ಯುತ ಅಂದ್ರೆ ಬೀಳದೇ ಇರತಕ್ಕಂಥದ್ದೇ ಅಚ್ಯುತ ಬೀಳದೇ ಇರತಕ್ಕಂಥದ್ದು ಎಲ್ಲಿಂದ ಬೀಳದೇ ಇರತಕ್ಕಂಥದ್ದು ನಮ್ಮ ಸ್ವರೂಪದಿಂದ ಬೀಳದೇ ಇರತಕ್ಕಂಥದ್ದು ಯಾವಾಗಲೂ ಕೂಡ ಆತ್ಮಸ್ಥನಾಗಿ ಇರ್ತೇನೆ ಪ್ರಾಣಶಂಸಿತ ಮಸಿ ಪ್ರಾಣದ ಸೂಕ್ಷ್ಮತರವಾದಂತಹ ಸಾರವನ್ನ ನೀನು ಹೊಂದುವೆ ಅಂದ್ರೆ ಆತ್ಮನನ್ನೇ ನೀನು ಹೊಂದುವೆ ಅಂತ ಅರ್ಥ ಪ್ರಾಣದ ಸೂಕ್ಷ್ಮವಾದಂತಹ ಸಾರ ಆತ್ಮ ಆ ಆತ್ಮನನ್ನೇ ಈ ಶರೀರವನ್ನ ತೆರಿಸಿದ ಮೇಲೆ ನೀನು ಹೊಂದುತ್ತೀಯ ಆ ರೀತಿಯಲ್ಲಿ ನೀನು ಬದುಕನ್ನ ಬಾಳು ಅಂತ ಹೇಳಿ ಇಲ್ಲಿ ಕೃಷ್ಣ ಹೇಳ್ತಾ ಇಲ್ಲಿ ಆ ಘೋರ ಅಂಗಿರಸ ಕೃಷ್ಣನಿಗೆ ಹೇಳ್ತಾನೆ ಕೃಷ್ಣನಿಗೆ ಅಲ್ಲಿಂದ ಯಜ್ಞಕ್ಕೆ ಇಷ್ಟೊಂದು ವ್ಯಾಪ್ತವಾದಂತಹ ಅರ್ಥವಿದೆಯಲ್ಲ ಅಂತ ಆತ ಅಲ್ಲಿಂದ ತೆಗೆದುಕೊಂಡು ತನ್ನ ಗುರುವಿನಿಂದ ಇಡೀ ಈ ಉಪನಿಷತ್ತಿನ ಯಾವ ಒಂದು ಉಪದೇಶಗಳಿದೆಯೋ ಆ ಉಪನಿಷತ್ತಿನ ಉಪದೇಶಗಳನ್ನೇ ಇಲ್ಲಿ ಸಾಮಾನ್ಯ ಜನರಿಗೆ ಸಾಮಾನ್ಯ ಜೀವನದ ಸಾಮಾನ್ಯ ಘಟನೆಗಳಲ್ಲೂ ಕೂಡ ಯಾವ ರೀತಿಯಲ್ಲಿ ಅದನ್ನ ಅನುಷ್ಠಾನ ಮಾಡಬೇಕು ಆ ಅನುಷ್ಠಾನ ಯೋಗ್ಯವಾಗಿ ಇಲ್ಲಿ ಭಗವದ್ಗೀತೆಯಲ್ಲಿ ಕೊಟ್ಟಿದ್ದಾನೆ ಅದಕ್ಕೋಸ್ಕರ ಆತ ಹೇಳ್ದ ಯಜ್ಞವನ್ನೂ ಕೂಡ ಹೇ ಕೌಂದೇಯ ನೀನು ಸಂಗರಹಿತವನ್ನಾಗಿ ಮಾಡು ನಿಸ್ಸಂಗನನ್ನಾಗಿ ಮಾಡು ಅಥವಾ ಆಸಕ್ತಿ ಅದರಲ್ಲಿ ಕರ್ತೃತ್ವ ಬುದ್ಧಿಯನ್ನ ಆಸೆಯನ್ನ ಫಲ ಫಲದ ಆಸೆಯನ್ನ ಬಿಟ್ಟು ಮಾಡು ಆಗ ನಿನಗೆ ನೀನು ಮಾಡ್ತಕ್ಕಂಥ ಎಲ್ಲ ಕರ್ಮಗಳು ಕೂಡ ನಿನಗೆ ಅಂಟೋದೇ ಇಲ್ಲ ನಿನ್ನ ಕರ್ಮವೆಲ್ಲವೂ ಕೂಡ ನಾಶವಾಗತ್ತೆ ನಿನ್ನ ಹೃದಯ ಶುದ್ಧಿ ಮತ್ತೆ ನಿನ್ನಲ್ಲಿ ನೀನೇ ಇರ್ತೀಯ ಅಂತ ಹೇಳ್ತಾ ಈ ಯಜ್ಞ ಯಾವ ರೀತಿಯಲ್ಲಿ ಜಗತ್ನಲ್ಲಿ ಹುಟ್ಟಿಕೊಡ್ತು ಅಂತ ಹೇಳ್ತಾನೆ ಸಹಯಜ್ಞಾ ಪ್ರಜಾ ಸೃಷ್ಟತಿ ಅನೇನ ಪ್ರಭವಿಷ್ಯೇಶವಹ ಅಸ್ತು ಇಷ್ಟ ಕಾಮಧುಕ್ ಈ ಯಜ್ಞ ಅಂತಕ್ಕಂಥದ್ದು ಎಷ್ಟು ಪವಿತ್ರಮಯ ಯಾಕೆ ಅಂತ ಹೇಳಿದ್ರೆ ಅದನ್ನ ಬ್ರಹ್ಮನೇ ಸೃಷ್ಟಿ ಮಾಡಿದ್ದಾನಂತೆ ಪ್ರಜಾಪತಿ ಅಂದ್ರೆ ಬ್ರಹ್ಮ ಚತುರ್ಮುಖ ಬ್ರಹ್ಮ ಸೃಷ್ಟಿಯ ಕೊನೆಯಲ್ಲಿ ಪುರಾ ಅಂದ್ರೆ ಸೃಷ್ಟಿಯ ಕೊನೆಯಲ್ಲಿ ಓ ಆದಿಯಲ್ಲಿ ಸೃಷ್ಟಿಯ ಆದಿಯಲ್ಲಿ ಆತ ಏನ್ ಮಾಡ್ದ ಸಹಯಜ್ಞ ಪ್ರಜಾ ಸೃಷ್ಟ ಪ್ರಜಾ ಅಂದ್ರೆ ಜೀವಿಗಳನ್ನ ಸೃಷ್ಟಿ ಮಾಡಿ ಪ್ರಜೆಗಳು ಅಂತಲ್ಲ ಪ್ರಜಾ ಅಂದ್ರೆ ನೀವು ತಿಳ್ಕೊಂಡ್ಬಿಟ್ಟಿದ್ರ ಪ್ರಜೆ ಅಂದ್ರೆ ಸಿಟಿಸನ್ಸ್ ಅಂತ ಏನು ಕೇವಲ ಮನುಷ್ಯರು ಮಾತ್ರ ಭಗವಂತನ ಮಕ್ಕಳೇ ಪ್ರಾಣಿಗಳು ಜೀವಿಗಳು ಜೀವವಿಲ್ಲದಂತಹ ಏನೇನು ವಸ್ತುಗಳು ಈ ಈ ಯೂನಿವರ್ಸಲ್ ಇದೆಯೋ ಅದೆಲ್ಲವೂ ಕೂಡ ಭಗವಂತನ ಮಕ್ಕಳೇ ಯಾವ ರೀತಿ ಆ ದೃಷ್ಟಿ ಬೆಳೆಸ್ಕೊಡ್ತೇವೋ ಆವಾಗ ಮಾತ್ರ ಯಜ್ಞ ಶುರುವಾಗತ್ತೆ ನಮಗೆ ಯಾವಾಗ ಮನುಷ್ಯರು ಮಾತ್ರ ಗ್ರೇಟು ಉಳಿದಿದ್ದೆಲ್ಲವೂ ಕೂಡ ಮನುಷ್ಯನಿಗೆ ಮನುಷ್ಯನ ಬದುಕಿಗೆ ಅನ್ನುವಂಥ ಬುದ್ಧಿ ಉಳಿಯುತ್ತೋ ಆಗ ನೀವು ಕೆಟ್ಟ್ರಿ ಅಂತ ಅರ್ಥ ಯಜ್ಞ ಆಗೋದಿಲ್ಲ ಅವರು ಹಾಳು ಮಾಡಿದ್ರಿ ಅಂತ ಅರ್ಥ ಯಾಕೆ ಮನುಷ್ಯರಿಗೋಸ್ಕರ ಎಲ್ಲವೂ ಇರೋದು ಪ್ರಾಣಿಗಳು ದರೋಡೆ ಮಾಡು ಮನುಷ್ಯರು ಗೋಲ್ಸ್ರವೇ ಇವೆಲ್ಲವೂ ಇಲ್ಲವೋ ಅಕ್ರಮ ಗಣಿ ಮಾಡೋ ಮನುಷ್ಯರು ಗೋಲ್ಸ್ರವೇ ಇವೆಲ್ಲ ಇರುವ ಕಾಡೆಲ್ಲ ಕಡಿ ನಾಶ ಮಾಡು ಏನ್ಮಾಡು ನ್ಯೂಕ್ಲಿಯರ್ ಎಕ್ಸ್ಪ್ಲೋಷನ್ ಮಾಡು ಒಂದಿಷ್ಟು ಈ ಇಕೋನಾಜಿಕಲ್ ಇಂಬ್ಯಾಲೆನ್ಸ್ ಉಂಟು ಮಾಡು ಅಂತ ಅದೆಲ್ಲವೂ ಉಂಟಾಗುವುದು ಯಾವಾಗ ಅಂದ್ರೆ ನಾನು ಈ ಸೃಷ್ಟಿಯಲ್ಲಿ ಎಲ್ಲಕ್ಕಿಂತಲೂ ಹೆಚ್ಚು ಶ್ರೇಷ್ಠ ಅನ್ನುವಂಥ ಬುದ್ಧಿ ಇಟ್ಟಾಗ ಮಾತಾ ನನ್ನ ಕೊಡುಗೆ ಏನೂ ಇಲ್ಲ ಅವುಗಳು ಮಾತ್ರ ನನಗೆ ಕೊಡಬೇಕು ಅನ್ನುವಂಥ ಬುದ್ಧಿ ಕೆಟ್ಟ ಬುದ್ಧಿ ಇದ್ದಾಗ ಮಾತ್ರ ಆದರೆ ಯಜ್ಞ ಬುದ್ಧಿ ಆ ರೀತಿ ಬುದ್ಧಿ ಅಲ್ಲ ಯಜ್ಞ ಬುದ್ಧಿ ನಾವೆಲ್ಲರೂ ಕೂಡ ಅದೇ ಪ್ರಜಾಪತಿಯ ಪ್ರಜೆಗಳು ಒಂದು ಕಲ್ಲು ಆ ಒಂದು ಯಾವ ರೀತಿ ಅದು ಎಲ್ಲವೂ ಕೂಡ ಪ್ರಕೃತಿ ನಾನು ಏನೇನು ಕಾಣ್ತಾ ಇದೆಯೋ ಏನೇನು ಕೇಳ್ತಾ ಇದೆಯೋ ಏನೇನು ನನ್ನ ಇಂದ್ರಿಯಗಳಿಗೆ ಗೋಚರವಾಗ್ತಾ ಇದೆಯೋ ಗೋಚರವಾಗ್ತಾ ಇದೆಯೋ ಎಲ್ಲವೂ ಕೂಡ ಆ ಪ್ರಜಾಪತಿಯ ಪ್ರಜೆಗಳು ಇಷ್ಟು ವ್ಯಾಪ್ತವಾದಂತಹ ಅರ್ಥ ಇಟ್ಕೊಂಡ್ರೆ ಮಾತ್ರ ಯಜ್ಞ ನಮ್ಮಿಂದ ಸಾಧ್ಯ ಯಜ್ಞ ದೃಷ್ಟಿ ನಮ್ಮಿಂದ ಸಾಧ್ಯ ಎಲ್ಲ ಇರ್ತಕ್ಕಂಥ ನಾ ಹೇಳಿದ್ದು ದೃಷ್ಟಿಯಲ್ಲಿ ಮಾತ್ರ ದೃಷ್ಟಿ ವಿಷನ್ ಆ ವಿಷನ್ನನ್ನು ಕೊಡಲಿಕ್ಕೆಗೋಸ್ಕರ ಈ ಗುರುಗಳ ಆವಿರ್ಭಾವ ಇವೆಲ್ಲ ಹಿಂದೆ ಇರಲಿಲ್ಲ ಅಂತಲ್ಲ ಎಲ್ಲ ಹಿಂದೆ ಇತ್ತು ಆದರೆ ನಮ್ಮ ಒಂದು ದೃಷ್ಟಿ ಏನಾಗಿತ್ತು ಕುದೃಷ್ಟಿಯಾಗಿತ್ತು ಆ ಕುದೃಷ್ಟಿಯನ್ನು ತೆಗೆದು ಸುದೃಷ್ಟಿ ಮಾಡಲಿಕ್ಕೋಸ್ಕರ ಈ ಗುರುಗಳ ಆವಿರ್ಭಾವ ಯಾವಾಗ ನಾವು ಇಡೀ ಪ್ರಪಂಚ ವಸುದೇವ ಕುಟುಂಬಕಂ ಇಡೀ ಯೂನಿವರ್ಸ್ ಇಡೀ ವಿಶ್ವ ಅಂತಕ್ಕಂಥದ್ದು ನನ್ನದೇ ಒಂದು ಫ್ಯಾಮಿಲಿ ನನ್ನದೇ ಒಂದು ಕುಟುಂಬ ಅನ್ನುವಂಥ ಭಾವನೆ ಉತ್ಪತ್ತಿ ಆಗ ಶುರುವಾಗುತ್ತೆ ಯಜ್ಞ ಹಾಗೆ ಇವನು ಹೇಳ್ತಾನೆ ಆ ಒಂದು ದೃಷ್ಟಿಯನ್ನು ಕೊಡಲಿಕ್ಕೆ ಸೃಷ್ಟಿಯ ಹಾದಿಯಲ್ಲಿ ಭಗವಂತ ಏನ್ ಮಾಡ್ದ ಎಲ್ಲ ಜೀವಿಗಳನ್ನು ಸೃಷ್ಟಿ ಮಾಡಿ ಅದರೊಂದಿಗೆ ಯಜ್ಞವನ್ನು ಸೃಷ್ಟಿ ಮಾಡಿದ್ದಂತೆ ಈ ಯಜ್ಞ ಏನು ಅಂದರೆ ಮುಂದೆ ಅವನೇ ಹೇಳ್ತಾನೆ ಅನೇನ ಪ್ರಸವಿಷಧ್ವಂ ಯೇಶವ ಅಸ್ತು ಇಷ್ಟ ಕಾಮಧುಪು ಆ ಪ್ರಜೆಗಳಿಗೆ ಈ ಯಜ್ಞ ಅನ್ನುವಂತಹ ಕಾನ್ಸೆಪ್ಟನ್ನ ಕೊಟ್ಟು ಏನು ಹೇಳ್ದ ಅಂದ್ರೆ ಈ ಯಜ್ಞ ಅನ್ನೋದು ಕಾಮಧುಪು ನೀವು ಏನೇನನ್ನ ಬಯಸ್ತೀರ್ಯೋ ಆ ಬಯಸಿದ ವಸ್ತುಗಳನ್ನೆಲ್ಲ ಕರೆಯುವಂತಹ ಕಾಮಧೇನು ಯಜ್ಞವು ನೀವು ಬಯಸಿದಂತಹ ವಸ್ತುಗಳು ಏನೇನಿದೆಯೋ ಭೋಗವನ್ನು ಬಯಸಿ ಅಥವಾ ಮೋಕ್ಷವನ್ನು ಬಯಸಿ ಏನೇನು ನೀವು ಬಯಸ್ತಿರೋ ಅದನ್ನು ಕೊಡುವಂತಹ ಏಕೈಕ ವಸ್ತು ಕಾಮದೇನು ಅಂದರೆ ಈ ಯಜ್ಞ ಇದರಿಂದ ನೀವು ಬೆಳವಣಿಗೆಯನ್ನು ಹೊಂದಿರಿ ಅನೇನ ಪ್ರಸವಿಷ್ಯ ಧ್ವಂ ನೀವು ಬೆಳೆಯಿರಿ ಇದರಿಂದ ನೀವು ವೃದ್ಧಿಯನ್ನು ಹೊಂದಿರಿ ಅಂತ ಹೇಳಿದ ಯಜ್ಞದಿಂದಲೇ ವೃದ್ಧಿ ಯಜ್ಞ ಯಾವಾಗ ನಾಶವಾಗುತ್ತೋ ನಮ್ಮ ಮಧ್ಯೆ ಮನುಷ್ಯ ಮನುಷ್ಯರ ಮಧ್ಯೆ ಮನುಷ್ಯ ಪ್ರಾಣಿಗಳ ಮಧ್ಯೆ ಮನುಷ್ಯ ವೃಕ್ಷಗಳ ಮಧ್ಯೆ ಮನುಷ್ಯ ಹಾಗೂ ವಿಶ್ವದ ಮಧ್ಯೆ ಈ ಯಜ್ಞ ಅನ್ನೋದು ನಾಶವಾದಾಗ ಎಲ್ಲರ ನಾಶ ಎಲ್ಲಿಯವರೆಗೆ ಈ ಯಜ್ಞ ಬುದ್ಧಿ ಪ್ರತಿಯೊಬ್ಬರ ಮಧ್ಯದಲ್ಲಿಯೂ ಇರ್ತದೆಯೋ ಅಲ್ಲಿಯವರೆಗೆ ಎಲ್ಲರ ಬೆಳವಣಿಗೆಯೂ ಉಂಟಾಗ ಅದನ್ನು ಹೇಳಿ ಆತ ಹೇಳ್ತಾ ಇದ್ದಾನೆ ದೇವಾನ್ ಭಾವಯತಾನೇನ ತೇ ದೇವಾ ಭಾವಯಂತುವಃ ಪರಸ್ಪರ ಭಾವಯಂತ ಶ್ರೇಯಪರಮವಾತ ದೇವಾನ್ ಭಾವಯತ ಅನೀನಾ ಭಾವಯಂತು ಪರಸ್ಪರಂ ಭಾವಯಂತಹ ಶ್ರೇಯಪರಂ ಈಗ ಸಾಮರಸ್ಯದ ಬಾಳ್ವೆಯನ್ನು ಯಾವ ರೀತಿಯಲ್ಲಿ ಬದುಕಬೇಕು ಅದನ್ನು ಹೇಳ್ತಾ ಇದ್ದಾರೆ ದೇವಾ ಅಂತ ಹೇಳಿದ್ರೆ ಏನ್ ಗೊತ್ತಾ ಪ್ರಕೃತಿಯಲ್ಲಿ ಇರ್ತಕ್ಕಂತಹ ಯಾವ ಯಾವ ಶಕ್ತಿಗಳಿದೆಯೋ ಆ ಎಲ್ಲ ಶಕ್ತಿಗಳಿಗೆ ಮೂರ್ತ ರೂಪವನ್ನು ಕೊಟ್ಟರೆ ದೇವತೆಗಳು ಅಂತ ಹೇಳಿಕೊಡ್ತಾರಷ್ಟು ಪ್ರಕೃತಿಯಲ್ಲಿ ಇರ್ತಕ್ಕಂತಹ ನೀರು ಅಗ್ನಿ ವಿದ್ಯುತ್ತು ವಾಯು ಮಣ್ಣು ವೃಕ್ಷಗಳು ಎಲ್ಲವೂ ಕೂಡ ದೇವತೆಗಳು ನೀವು ಆ ದೇವತೆಗಳನ್ನು ಯಜ್ಞದ ದೃಷ್ಟಿಯಿಂದ ಉಪಚರಿಸಿ ಆ ಎಲ್ಲ ದೇವತೆಗಳನ್ನು ಯಜ್ಞದ ದೃಷ್ಟಿಯಿಂದ ಉಪಚರಿಸಿರಿ ಯಜ್ಞದ ದೃಷ್ಟಿಯಿಂದ ಉಪಚರಿಸುವುದು ಅಂದರೆ ಏನು ನಿಮ್ಮ ಸ್ವಾರ್ಥಕ್ಕೋಸ್ಕರ ನೀವು ಅದನ್ನು ಉಪಯೋಗಿಸಬೇಡಿ ಎಲ್ಲರೂ ಕೂಡ ಸಮಬಾಳ್ವೆಯೊಂದಿಗೆ ಬೆಳೆಯೋಣ ಎಂಬ ರೀತಿಯಲ್ಲಿ ಅವುಗಳನ್ನು ಉಪಯೋಗಿಸಿ ಒಂದು ಮರವನ್ನು ಕಡಿಯಲಿಕ್ಕೆ ಮುಂಚೆ ಆಲೋಚನೆ ಮಾಡಿ ಒಂದು ಮರದಿಂದ ಉಪಯೋಗ ಪಡೆಯುವುದಕ್ಕಿಂತ ಮುಂಚೆ ಆಲೋಚನೆ ಮಾಡಿ ಈ ಮರದಿಂದ ನನಗೆ ಎಷ್ಟು ಉಪಯೋಗವೋ ಅಷ್ಟು ಮಾತ್ರ ಈ ಮರವನ್ನ ನಾನು ಉಪಯೋಗಿಸ್ತೇನೆ ಅಂತ ಯಾವುದನ್ನು ಕೂಡ ವೇಸ್ಟ್ ಮಾಡಬೇಡಿ ಅಂತ ಅರ್ಥ ಯಾವುದನ್ನು ಕೂಡ ಅತಿವ್ಯಯ ಮಾಡಬೇಡಿ ಅದನ್ನೇ ಮುಂದೆ ಹೇಳ್ತಾನೆ ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂದ್ರೆ ಕಳ್ಳ ಅನ್ನುವಂಥ ಒಂದು ಪದ ಇಲ್ಲಿ ಬರುತ್ತೆ ಮುಂದಿನ ಮಂತ್ರದಲ್ಲಿ ಕಳ್ಳ ಅನ್ನುವಂಥ ಪದ ಭಗವಂತ ಉಪಯೋಗಿಸ್ತಾನೆ ತುಂಬಾ ಚೆನ್ನಾಗಿದೆ ಸ್ವಾರಸ್ಯವಾಗಿದೆ ಅತಿವ್ಯಯ ಮಾಡುವುದು ಏನಿದೆಯೋ ಅತಿವ್ಯಯ ಅದು ಅಪರಾಧ ಒಂದು ವಿದ್ಯುತ್ತಿನ ಅತಿವ್ಯಯ ಗಾಳಿಯ ಅತಿವ್ಯಯ ನೀರಿನ ಅತಿವ್ಯಯ ಹೋಲು ಒಂದು ಅರ್ಥ ಮಣ್ಣಿನ ಅತಿವ್ಯಯ ಮರದ ಅದರ ಫಲದ ಅತಿವ್ಯಯ ಇವೆಲ್ಲವೂ ಕೂಡ ಯಜ್ಞ ಅಲ್ಲ ನಿಮ್ಮ ಆ ಒಂದು ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಸಂಗ್ರಹ ಮಾಡದೇ ಬದುಕ ಬದುಕುವಂತಹ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀವು ಆ ಪ್ರಕೃತಿಯನ್ನು ಉಪಯೋಗಿಸ್ಕೊಡ್ತಾ ಇದ್ರೆ ಅದೇ ಯಜ್ಞವಾಗುತ್ತೆ ಅದೇ ಯಜ್ಞ ದೃಷ್ಟಿಯಾಗುತ್ತೆ ಯಾಕೆ ಅಂದರೆ ನೀವು ನಿಮಗೆ ನಿಮ್ಮ ಹೊಟ್ಟೆ ಹಸಿವಿಗೆ ಎಷ್ಟು ಬೇಕೋ ಅಷ್ಟು ಹಣ್ಣನ್ನು ಮಾತ್ರ ನೀವು ಕೀಳ್ತೀರಿ ಆದರೆ ಇನ್ನೊಂದು ಹಣ್ಣು ಕೀಳುವಾಗ ನೀವು ಆಲೋಚನೆ ಮಾಡ್ತೀರಾ ಇದು ನನಗಲ್ಲ ಇದು ನನ್ನ ಸಹೋದರನಿಗೆ ಅಂತ ಇದು ನನ್ನ ಸಹೋದರನಿಗೆ ಅಂತ ಆವಾಗ ನಿನ್ನಲ್ಲಿರ್ತಕ್ಕಂತಹ ಲೋಭದ ದೃಷ್ಟಿ ಏನಿದೆಯೋ ಅದನ್ನು ನೀವು ನಾಶ ಮಾಡ್ತೀರ ಇನ್ನೊಂದಕ್ಕೆ ಹಿಂಗೆ ಕೈ ಹಾಕ್ತಿರಲ್ಲ ನಾಲ್ಕನೇದು ಹೊಟ್ಟೆ ತುಂಬಿದ ಮೇಲೂ ಕೈ ಹಾಕ್ತಿರಲ್ಲ ಆ ಕೈ ಹಾಕೋದ್ರಿಂದ ಹಿಂತೆ ಯಾಕೆ ಇದು ಯಜ್ಞ ನನ್ನೊಂದಿಗೆ ಇನ್ನೊಬ್ಬ ಇದ್ದಾನೆ ಅವನೂ ಬದುಕಬೇಕು ಅವನಿಗೂ ಇದು ಅಂತ ಆ ಯಜ್ಞದ ದೃಷ್ಟಿ ಯಾವಾಗ ನಾಶವಾಗುತ್ತೋ ಆವಾಗ ಸಮಾಜದಲ್ಲಿ ಅಸಾ ಅಸಾಮರಸ್ಯ ಉಂಟಾಗುತ್ತೆ ಈಗ ಸಣ್ಣ ಉದಾಹರಣೆ ನಾನು ನಿಮ್ಗೆ ಕೊಡ್ತೇನೆ ನನಗೆ ಯಾರೋ ಒಬ್ಬರು ಹೇಳ್ದು ಯಾವುದೋ ಒಂದು ಬೆಳೆ ಪರ್ಟಿಕ್ಯುಲರ್ ಬೆಳೆ ಆ ಬೆಳೆ ಅದರಲ್ಲಿ ಅನೇಕ ಕೀಟಗಳು ಇದು ಮಾಡ್ತಾ ಇದ್ವು ಏನ್ಮಾಡ್ತಾ ದಾಳಿ ಮಾಡ್ತಾ ಎಷ್ಟು ಪೆಸ್ಟಿಸೈಡ್ ಹಾಕಿದ್ರೂ ಕೂಡ ಏನ್ ಮಾಡಿದ್ರು ಕೂಡ ಆ ಕೀಟದ ಒಂದು ನಿಯಂತ್ರಣ ಸಿಗ್ತಾ ಇರಲ್ಲ ಆದರೆ ಒಂದು ದಿವಸ ಹಿಂದೆ ನಡೆದ ಘಟನೆ ತುಂಬಾ ಹಿಂದೆ ಅಂದರೆ ಒಂದು ಎರಡು ವರ್ಷದ ಹಿಂದೆ ಬುಧವಾರ ಬುಧವಾರ ಆ ಪೇಪರ್ನಲ್ಲಿ ಕೃಷಿ ಒಂದು ಕಾಲಂ ಬರ್ತಾ ಇತ್ತು ಆ ಕೃಷಿಯ ಕಾಲಂನಲ್ಲಿ ನೋಡಿದೆ ಈ ಒಂದು ಕೀಟದ ನಿಯಂತ್ರಣಕ್ಕೆ ಒಂದು ಉಪಾಯ ಏನು ಅಂತ ಹೇಳಿದ್ರೆ ಆ ಒಂದು ಬೆಳೆಯ ಸುತ್ತಲೂ ಕೂಡ ಚೆಂಡು ಹೂವಿನ ಗಿಡವನ್ನು ನಡೆತಕ್ಕಂಥದ್ದು ಆಶ್ಚರ್ಯವಾಯಿತು ಯಾಕೆ ಚೆಂಡು ಹೂವಿನ ಗಿಡ ಯಾಕೆ ಅಂದ್ರೆ ಅದರಲ್ಲಿ ಎಕ್ಸ್ಪ್ಲೇಷನ್ ಮಾಡ್ತಾರೆ ಈ ಒಂದು ಕೀಟ ಆ ಒಂದು ಗಿಡದ ದಾಳಿಗೆ ಬಂದಾಗ ಚೆಂಡು ಹೂ ಹೂವಿನ ಗಿಡ ಯಾವ್ದಿದೆಯೋ ಅದನ್ನ ದಾಳಿಯಲ್ಲಿ ನಾಶ ಮಾಡುತ್ತಂತ ಅದು ಯಾವಾಗ ತೃಪ್ತವಾಗುತ್ತೋ ನಿಮ್ಮ ಯಾವ ಬೆಳೆ ಇದೆಯೋ ಅದನ್ನ ತಿನ್ನುದಿಲ್ಲ ಇದನ್ನ ನಾವು ನಮ್ಮ ಪಾರಂಪರಿಕ ಭಾಷೆಯಲ್ಲಿ ಬಲಿ ಅಂತ ಕರಿತೇವೆ ಏನ್ ಕರಿತೇವೆ ಬಲಿ ನೀಡುವುದು ಅಂತ ಆ ಬಲಿ ಅನ್ನುವಂತಹ ಕಾನ್ಸೆಪ್ಟ್ ಉದಯವಾಗಿರುವುದು ಹೀಗೆ ಅದದಕ್ಕೆ ಯಾವುದ್ಯಾವುದು ಊಟವನ್ನ ಅದಕ್ಕೆ ಅದದು ಬದುಕುವುದಕ್ಕೆ ಬೇಕಾದಂತಹ ಅಂಶಗಳನ್ನ ನೀವು ಒದಗಿಸಿಕೊಟ್ಟಾಗ ಆ ಒಂದು ಪ್ರಾಣಿ ಆ ಒಂದು ಪ್ರಕೃತಿಯ ಶಕ್ತಿ ನಿಮ್ಮ ಜೀವನದಲ್ಲಿ ತೊಂದರೆಯನ್ನು ನಿಮಗೆ ಕೊಡುವುದಿಲ್ಲ ಅದು ಹಿಂದೆ ಒಂದು ಪ್ರಜಾವಾಣಿಗೆ ಬರೆಯುವಂತಹ ಒಂದು ಸಂದರ್ಭದಲ್ಲಿ ಅದನ್ನು ನಾನು ಬರೆದಿದ್ದೇನೆ ಒಂದ್ ಕಡೆ ಒಂದಾನೊಂದು ಇದರಲ್ಲಿ ಈ ಸಣ್ಣ ಸಣ್ಣ ಆ ಗುಬ್ಬಚ್ಚಿಗಳು ತುಂಬ ಇದು ಮಾಡ್ತಾ ಇದ್ವು ಕಾಟ ಕೊಡ್ತಾ ಇದ್ವು ಅಂತ ಹೇಳಿ ಆ ಗುಬ್ಬಚ್ಚಿಗಳನ್ನೆಲ್ಲ ನಾಶ ಮಾಡಿಬಿಟ್ಟಂತೆ ಆ ಗುಬ್ಬಚ್ಚಿಗಳನ್ನು ನಾಶ ಮಾಡಿದಾಗ ಏನಾಯ್ತು ಒಂದಾನೊಂದು ಸಮಯದಲ್ಲಿ ಆ ಒಂದು ಭತ್ತದ ಇದರ ಮೇಲೆ ಅನೇಕ ಈ ಮಿಡತೆಗಳು ದಾಳಿ ಮಾಡಿದ್ರು ಮಿಡತೆಗಳನ್ನ ತಿಂತಕ್ಕಂತಹದ್ದು ಯಾವುದು ಅಂತ ಹೇಳಿದ್ರೆ ಈ ಗುಬ್ಬಚ್ಚಿಗಳು ಮಾತ್ರ ಬೇರೆ ಯಾವುದು ತಿಂತ ಇರಲಿಲ್ಲ ಯಾವಾಗ ಆ ಗುಬ್ಬಚ್ಚಿಗಳನ್ನ ನಾಶ ಮಾಡಿದ್ರು ಮಿಡತೆಗಳ ಸಂಖ್ಯೆ ಅಸಂಖ್ಯವಾಯಿತೋ ಯಾವ ಒಂದು ಪೆಸ್ಟಿಸೈಡಿನ ಹಿಡಿತಕ್ಕೂ ಅದು ಸಿಗಲಿಲ್ವೋ ಆವಾಗ ಎಲ್ಲ ಧ್ವಂಸವಾದ ನೀವು ಆ ಗುಬ್ಬಚ್ಚಿಗಳನ್ನ ಹಿಡಿತದಲ್ಲಿ ಇಟ್ಟಿದ್ರೆ ಅಂದ್ರೆ ಅದನ್ನ ಹಾಗೆಯೇ ಬಿಟ್ಟಿದ್ದಿದ್ರೆ ಏನಾಗ್ತಿತ್ತು ಅಂತ ಹೇಳಿದರೆ ಅವು ಎಲ್ಲ ಮಿಡತೆಗಳನ್ನು ತಿಂದು ಆ ಸಮತೋಲನವನ್ನು ಕಾಯ್ದುಕೊಂಡು ನಿಮ್ಮ ಬೆಳೆಗಳನ್ನು ಹಾಗೆಯೇ ಅವು ಇಡ್ತಾ ಇದ್ದವು ಇದು ಟೆಕ್ನಿಕ್ ಈ ಸಾಮರಸ್ಯದ ಯಜ್ಞದ ಟೆಕ್ನಿಕ್ ಏನು ಇದೆ ಪ್ರಕೃತಿ ಎಲ್ಲವನ್ನೂ ಕೊಡ್ತಾ ಇದೆ ನೀನೇನು ಮಾಡಬೇಕು ಹಾಳು ಮಾಡಬೇಡ ಹಾಳು ಮಾಡದೆ ಆ ಪ್ರಕೃತಿಯನ್ನು ನಿನ್ನ ಅಭ್ಯುದಯಕ್ಕೋಸ್ಕರ ನಿನ್ನ ನಿಶ್ರೇಯಸಕ್ಕೋಸ್ಕರ ಬಳಸುವ ಇದು ಈ ಯಜ್ಞದ ತಾತ್ಪರ್ಯ ಮುಂದಿನ ಉಪನ್ಯಾಸದಲ್ಲಿ ಇನ್ನೂ ಏನು ಹೇಳ್ತಾನೆ ಭಗವಂತ ಈ ಯಜ್ಞದ ಒಂದು ಉದ್ಭೂತದ ಕುರಿತಾಗಿ ಅದನ್ನು ನೋಡೋಣ ಓಂ ಪೂರ್ಣಮದಃ ಪೂರ್ಣಮಿ ದಂಪೂರ್ಣಮು ದಕ್ಷೇ ಪೂರ್ಣಸ್ಯಪೂರ್ಣಮೂರ್ಣಮೇವಶಿಷ್ಯತೆ ಓಂ ಶಾಂತಿಶಾಂತಿಶಾಂತಿ ಹರಿ ಓಂ ತತ್ಸ ಶ್ರೀಕೃಷ್ಣಾರ್ಪಣಮಸ್ತು ಹಾ ಮುಂದಿನ ವಾರ